No, uh Father. -huh. ಪರಮಗುರು ಸಜ್ಜನಾತ್ಯ ನಿರ್ಮುಕ್ತೋಷನಯನಸೌಪತಿರ್ಮನದೋನ ವ್ಯಾಸ ಭಯ ಶ್ರೀಷಾ ಗುಣರಾಶೇ ಹೃದಯ ಶುದ್ಧ अजडं सदा ಅಜಡಂ ಸದಾ ಆನಂದತೀರ್ಥಮತ ಭಜೇ ತಾಪತ್ರಪಂ ಶ್ರೀಮದನಂದತೀರ್ಥಾರ್್ಯ ಪಾಪ ಪಂಕರೆಣವ ಪವಿತ್ರಯಂತ್ ನಿತ್ಯಟನ ಪಂಡಿತ್ತಾರಾಯಣಂ ಸುರಗುರು भक्तप्रियं ಸಕಲೋಕನಮಸ್ಕೃತ ತ್ರೈಗುಣ್ಯವರ್ಧಿತಮಂ ವಿಪುಮೀಶಂ ವಂದೇ ಭವ ಮರಸುರಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚವ ನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸ ತೋ ಜಯ ಮುದೀರೇ ದೇವ ನಾರಾಯಣಂ ನರ್ವೋಷವಿವರ್ಜಿತ ಗುರುಸ್ಲೇಷ ಭಗವಂತ ತನ್ನ ಮತ ಅರ್ಥಾತ್ ನಿಷ್ಕಾಮನೆಯಿಂದ ಭಗವದರ್ಪಣಾ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡಬೇಕು ಅದರಲ್ಲಿ ದೋಷವನ್ನು ಎನಿಸದೇನೆ ಅದನ್ನ ಅಂಗೀಕರಿಸಿ ಯಾರು ಅನುಷ್ಠಾನ ಮಾಡ್ತಾರೆ ಅವರು ಉದ್ಧಾರ ಆಗ್ತಾರೆ ಇಲ್ಲ ಅಂತಾದರೆ ಅವರು ನಷ್ಟಾದ ವಿದ್ಯೆ ಅಂದರೆ ನರಕಾಜ್ಜನರ್ಥ ಅಂತ ಹೇಳಿದ ಪ್ರಶ್ನೆ ಹಾಗಾದ್ರೆ ಅಷ್ಟು ಅನರ್ಥ ಆಗುದಾದ್ರೆ ಆ ಅನರ್ಥ ಬಯದಿಂದಾದರೂ ಕೂಡ ಜನರು ನಿನ್ನ ಮಾರ್ಗವನ್ನು ಯಾಕೆ ಅನುಸರಿಸ್ತಾ ಇಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ ನಿನ್ನ ಮಾರ್ಗವನ್ನು ಅನುಸರಿಸ್ತಾ ಇಲ್ಲ ಅಂದರೆ ಅಲ್ಲಿ ನಿಜವಾಗಿಯೂ ದೋಷ ಇರಬೇಕು ಅದಕ್ಕೋಸ್ಕರವೇ ಅನುಸರಿಸ್ತಾ ಇಲ್ಲ ಅಂದರೆ ಇಲ್ಲ ನನ್ನ ಪಥದಲ್ಲಿ ದೋಷ ಇಲ್ಲ ಆದರೆ ಅವರ ಸ್ವಭಾವದಲ್ಲಿ ದೋಷ ಇದೆ ಅದಕ್ಕೋಸ್ಕರ ಅವರು ಅನುಸರಿಸ್ತಾ ಇಲ್ಲ ಹಾಗಾಗಿ ಅವರಿಗೆ ಕಷ್ಟಪಟ್ಟು ಉಪದೇಶ ಮಾಡೋದ್ರಲ್ಲಿ ಅರ್ಥವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ ಒಳ್ಳೆ ಜ್ಞಾನ ಇದೆ ಮನುಷ್ಯನಿಗೆ ಯಾಕೆಂದ್ರೆ ದುರ್ಯೋಧನ ಹೇಳ್ತಾನಲ್ಲ ಜಾನಾಮ್ಯ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ ಅಂತ ನನಗೆ ಧರ್ಮ ಏನಂದು ಗೊತ್ತಿದೆ ಆ ಧರ್ಮ ಏನಂತ ಗೊತ್ತಿದೆ ಧರ್ಮ ಧರ್ಮದ ಜ್ಞಾನ ವಿವೇಕಕ್ಕೇನೋ ಕೊರತೆ ಇಲ್ಲ ಆದರೂ ಒಳಗಡೆ ಒಂದು ದೈವದಿಂದ ಪ್ರೇರಿತನಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅಂದರೆ ಅರ್ಥ ಏನಾಯಿತು ವಿವೇಕದ ಜ್ಞಾನ ಕೊರತೆಯಿಂದಾಗಿ ಮಾಡುವುದಿಲ್ಲ ಸ್ವಭಾವ ಎಲ್ಲವುದನ್ನೂ ಮಿಟ್ಟಿ ನಿಲ್ತದೆ ಹಾಗಾಗಿ ಇಲ್ಲಿ ಪ್ರಕೃತಿ ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರ ಉಪದೇಶದ ಪ್ರಭಾವದಿಂದ ಒಬ್ಬೊಂದು ಮಾ ಹಾದಿಯಲ್ಲಿ ಮುಂದುವರಿತಾರೆ ಅಂತ ಹೇಳುವಾಗಿಲ್ಲ ಮುಖ್ಯವಾದ ಪ್ರಧಾನ ಯಾವುದು ಅಂದ್ರೆ ಪ್ರಕೃತಿ ಪ್ರಕೃತಿ ಅಂದರೆ ಸಂಸ್ಕಾರ ಆ ಸಂಸ್ಕಾರದಿಂದಾಗಿ ಮನುಷ್ಯನಿಗೆ ರಾಗದ್ವೇಷ ರಾಗದ್ವೇಷ ಪ್ರಕೃತಿ ಅಂದರೆ ಸಂಸ್ಕಾರದಿಂದ ಉಂಟಾದ ರಾಗದ್ವೇಷದ ಒತ್ತಡಕ್ಕೆ ಮಣೆದು ಮನುಷ್ಯ ಕೆಲಸ ಮಾಡ್ತಾನೇ ವಿನ ಶಾಸ್ತ್ರ ಗೀಸ್ತ ಇದಲ್ಲ ಯಾರು ಆ ಉಪದೇಶ ಬಲದಿಂದ ಆಗಬೇಕಾದರೂ ಕೂಡ ಸ್ವಭಾವ ನೆಟ್ಟಿಗಿರಬೇಕು ಸ್ವಭಾವ ಕೆಟ್ಟದ್ದಾದರೆ ಸಂಸ್ಕಾರಗಳು ಕೆಟ್ಟದ್ದೇ ಸಂಸ್ಕಾರದಿಂದ ಬರ್ತಕ್ಕಂಥ ರಾಜದ್ವೇಷಗಳು ಬಂದ್ಬಿಟ್ಟು ಅದಕ್ಕೆ ಒತ್ತಡಕ್ಕೆ ಮಣಿದು ಮನುಷ್ಯ ಕೆಲಸ ಮಾಡ್ತಾನೆ ಹೀಗಾಗಿ ಜ್ಞಾನಿಗಳ ಉಪದೇಶ ಯಾವ ಕೆಲಸಕ್ಕೂ ಬರುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ವಸ್ತು ವಸ್ತು ವಿವೇಕ ಜ್ಞಾನ ಇದ್ದವನೇ ಆ ಸಂಸ್ಕಾರ ಅದರಿಂದ ಬರ್ತಕ್ಕಂಥ ರಾಗದ್ವೇಷ ಒತ್ತಡಕ್ಕೆ ಮಣಿದು ಕೆಲಸ ಮಾಡ್ತಾನೆ ಅಂತ ಆದಮೇಲೆ ಇನ್ನು ಅಜ್ಞಾನಿ ಭಗವಂತನ ಮಾತನ್ನು ನಡೆಸುವುದಿಲ್ಲ ಅಂತ ಏನ್ ಹೇಳ್ತಕ್ಕಂತಹದ್ದು ಹಾಗಾಗಿ ಈಗ ಒಂದು ಕೆಲಸ ಮಾಡೋಣ ನಾವು ಏನು ಮಾಡಬೇಕು ಗೊತ್ತುಂಟ ಅವಾಗ ಮನಸ್ಸು ಗಟ್ಟಿ ಮಾಡಿಬಿಡ್ಬೇಕು ಸ್ವಭಾವ ನಮಗೆ ಸ್ವಭಾವ ರಾಗದ್ವೇಷ ಸಂಸ್ಕಾರ ಅದರ ಒತ್ತಡಕ್ಕೆ ಮಣಿದು ನಮ್ಮ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದಾಗ ನಾವು ಮನಸ್ಸಲ್ವಾ ಮನಸ್ಸನ್ನು ಗಟ್ಟಿ ಮಾಡಿ ನಿಗ್ರಹ ಮಾಡಿಬಿಟ್ರೆ ಸ್ವಭಾವದ ಒತ್ತಡದಿಂದ ಬರ್ತಕ್ಕಂತಹ ಕೆಟ್ಟ ಕೆಲಸವನ್ನು ತಡೆಗಟ್ಟಬಹುದು ಅಂದರೆ ಏ ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯದೀ ಪ್ರತಿಯೊಬ್ಬ ಜೀವರಾಶಿಗಳು ಪ್ರಕೃತಿಯನ್ನು ಅನುಸರಿಸ್ತಾರೆ ಸ್ವಭಾವವನ್ನು ಅನುಸರಿಸ್ತಾರೆ ಸ್ವಭಾವ ಬೇಸಕ್ಕಿನ ಮೇಲೆ ಈ ಸಂಸ್ಕಾರಗಳು ಅದೇ ಒಳ್ಳೆಯ ಸಂಸ್ಕಾರವು ಕೆಟ್ಟ ಸಂಸ್ಕಾರೋ ಅದರಿಂದಾಗಿ ರಾಗದ್ವೇಷಗಳು ಅವರವರ ಸ್ವಭಾವ ಎಂಬುದು ಮೂಲಭೂತವಾಗಿರುತ್ತೆ ಅದು ನೆಚ್ಚಗಿದ್ರೆ ಬಚಾವ್ ಕೆಟ್ಟದಾಗಿದ್ದರೆ ಆ ಸ್ವಭಾವಕ್ಕನುಗುಣವಾದ ಕೆಟ್ಟ ಸಂಸ್ಕಾರಗಳು ಅದರಿಂದ ಬರ್ತಕ್ಕಂಥ ರಾಗದ್ವೇಷಗಳು ಅದರ ಒತ್ತಡದಿಂದ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಏನು ಉಪಯೋಗ ಬಿಡಲ್ಲ ನಿಗ್ರಹ ಕಿಂಕರಿಷ್ಯತಿ ಮನೋ ನಿಗ್ರಹ ಏನು ಮಾಡುತ್ತೆ ಸ್ವಭಾವ ನೆಟ್ಟಿಗಿಲ್ಲ ಅಂದರೆ ಏನೋ ಮನೋ ಅರ್ಜುನ ಇವನಿಗೆ ಉಪದೇಶ ಭಗವಂತ ಅರ್ಜುನನಿಗೂ ನೀಡಿದ ದುರ್ಯೋಧನನಿಗೂ ನೀಡಿದ ಇಬ್ಬರಿಗೂ ನೀಡಿದ್ದಾನೆ ಅರ್ಜುನ ಒಳ್ಳೆ ಸ್ವಭಾವ ದೇವರು ಹೇಳಿದಾಗ ಕೇಳಿದ ದುರ್ಯೋಧನ ಕೆಟ್ಟ ಸ್ವಭಾವ ದೇವರು ಹೇಳಿದಾಗ ಕೇಳಲಿಲ್ಲ ಹಾಗಾಗಿ ನಮ್ಮ ಭಾಷ್ಯ ಒತ್ತಡ ಇದು ಏನು ಕೆಲಸಕ್ಕೆ ಬರಲ್ಲ ಒಳಗಿನ ಸ್ವಭಾವಕ್ಕನಗುಣವಾಗಿ ಮಾಡ್ತಾರೆ ಅಯೋಗ್ಯ ಜನರ ಸ್ವಭಾವ ಕೆಟ್ಟದಿರುತ್ತೆ ಕೆಟ್ಟ ಸಂಸ್ಕಾರಗಳು ಅದರಿಂದಾಗಿ ರಾಗದ್ವೇಷ ಒತ್ತಡಕ್ಕೆ ಮೇಳದೇ ಅವ್ರ ಕೆಲಸ ಮಾಡಿದ ಆರವೇನ ಆ ಸುಮ್ಮನೆ ವ್ಯರ್ಥವಾಗಿ ಯಾಕೆ ಮಾತಾಡ್ಬೇಕು ಅವ್ರ ಹತ್ರ ಅವ್ರು ಯಾಕೆ ಉಪದೇಶ ಕೊಡಬೇಕು ಅದರಿಂದ ಗುರುವ ಅಗತ್ಯ ಇಲ್ಲ ಅಂತ ಭಗವಂತನ ಅಭಿಪ್ರಾಯವಾಗಿದೆ ಇಷ್ಟು ಹೇಳಿದ ನಂತರ ಸಂಸ್ಕಾರೋ ಬಲವಾನೇಶ ಬ್ರಹ್ಮಾತ್ಯ ಅತಿ ತದ್ವಶಾ ತೊಟ್ಟಿ ಸೊ ಅನ್ಯತಾ ಕರ್ತು ಶಕ್ಯತೆ ಅತಿ ಪ್ರಯತ್ನತಃ ಸಂಸ್ಕಾರ ದ್ವಾರ ಭರವ ಯಾರ ಯಾರನ್ನಾದರೂ ಅದು ಮಣಿಸಿ ಬಿಡುತ್ತೆ ಆದರೆ ಬ್ರಹ್ಮಾದಿ ದೇವತೆಗಳು ಕೂಡ ಅದಕ್ಕೆ ವಶರಾಗಿದ್ದಾರೆ ತುಂಬಾ ಪ್ರಯತ್ನ ಪಟ್ಟರೆ ಅದನ್ನು ಛೇಜ್ ಮಾಡಬಹುದು ಅಯ್ಯೋ ಹಾಗಾದರೆ ಯಾರಿಗೆ ಹಾಗಾದರೆ ಒಬ್ಬ ಸಾತ್ವಿಕ ಜೀವ ಇದ್ದಾನೆ ಅವನಿಗೆ ಸಂಸ್ಕಾರ ಮಾತ್ರ ಕೆಟ್ಟದ್ದಿದೆ ಅವನು ರಾಜ್ವೇಷಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾ ಇದ್ರೆ ಅವನಿಗೂ ಉಪದೇಶ ಕೊಡಬಾರ್ದಾ ಓಹೋ ಸಂಸ್ಕಾರದ ಒತ್ತಡಕ್ಕೆ ಮಾಡಿದವನು ಕೂಡ ಅವನನ್ನು ಛೇಂಜ್ ಮಾಡಲಿಕ್ಕಾಗತ್ತೆ ವ್ಯತ್ಯಾಸ ಮಾಡ್ಲಿಕ್ಕಾಗತ್ತೆ ಭದ್ರೆ ಮಾಡಲಿಕ್ಕಾಗತ್ತೆ ಉಪದೇಶ ಕೊಟ್ಟು ಈ ದುಷ್ಟ ಸ್ವಭಾವದವರು ಯಾರು ಇರ್ತಾರೆ ಅವರಿಗೆ ಮಾತ್ರ ಏನು ಮಾಡಿದರೂ ಕೂಡ ಅವರು ಛೇಂಜ್ ಆಗೋಲ್ಲ ಸಾತ್ವಿಕರು ಚೇಂಜ್ ಆಗ್ತಾರೆ ಅವ್ರ ಸ್ವಭಾವ ಒಳ್ಳೆದಿದೆ ದುಷ್ಟ ಸ್ವಭಾವದವರಿಗೆ ಏನು ಉಪದೇಶ ಕೊಟ್ಟರು ಸರ್ಕಾರ ಆದರೆ ಮನೋ ನಿಗ್ರಹ ಬೇಡ ಉಪದೇಶ ಬೇಡ ಏನು ಬೇಡವಾ ಅಯೋಗ್ಯರಿಗೆ ಅಗತ್ಯ ಇಲ್ಲ ಏನು ಉಪಯೋಗ ಆಗಲ್ಲ ಯೋಗ್ಯರಿಗೆ ಮಾತ್ರ ಉಪ ಅದು ಎಫೆಕ್ಟ್ ಆಗುತ್ತೆ ಅನ್ನು ಅವರು ಉದ್ಧಾರ ಆಗ್ತಾರೆ ಎಂಬ ಅಭಿಪ್ರಾಯ ಇಷ್ಟು ಹೇಳಿದ ನಂತರ ಭಾವ ಅನುಗುಣವಾದದ್ದು ಮಾಡ್ತಾರಂತಾದರೂ ಕೂಡ ಯೋಗ್ಯ ಜೀವರಾಶಿಗಳು ಅವರಿಗೆ ಇಂದ್ರಿಯಸ್ಯ ಇಂದ್ರಿಯಾರ್ಥೇಶು ರಾಗದ್ವೇಷವು ವ್ಯವಸ್ಥಿತವು ತಯೋರ್ನ ವಶಮಾಗತ್ಯ ತೌಹ್ಯಸ್ಯ ಪರಿಪಂಥಿನೋ ಸಂಸ್ಕಾರ ಒತ್ತಡದಿಂದ ರಾಗದ್ವೇಷಕ್ಕೆ ಅವನು ಬಲಿಯಾಗ್ತಾನೆ ಅದರಿಂದಾಗಿ ಕೆಟ್ಟ ಕೆಲಸ ಮಾಡ್ತಾನೆ ಆಗ ಈ ಉಪದೇಶ ಕೆಲಸಕ್ಕೆ ಬರಲ್ಲ ಆದರೂ ಕೂಡ ಸಾತ್ವಿಕ ಜೀವರಾಶಿಯಾಗಿದ್ರೆ ಆ ಇಂದ್ರಿಯಗಳ ಅರ್ಥ ಭೂತ ರೂಪ ರೂಪ ರಸ ಗಂಧಸ್ಪ್ರಶಾದಿಗಳು ಅದರಲ್ಲಿ ಮನುಷ್ಯನಿಗೆ ಒಳ್ಳೆ ಕೆಲವೊಂದು ರೂಪವನ್ನು ನೋಡಿದರೆ ರಾಗ ಕೆಲವೊಂದು ರೂಪವನ್ನು ನೋಡಿದರೆ ದ್ವೇಷ ರಾಗದ್ವೇಷಗಳು ಇರುತ್ತೆ ಯಾಕಂದರೆ ಪ್ರತಿಕೂಲದಲ್ಲಿ ದ್ವೇಷ ಮತ್ತೆ ಅನುಕೂಲದಲ್ಲಿ ಪ್ರೀತಿ ಅಂದರೆ ರಾಗ ಇಷ್ಟು ಮಾತ್ರ ಅಲ್ಲ ರಾಗದ್ವೇಷ ಮಾತ್ರ ಅಲ್ಲ ಲೋಭ ಮೋಹ ಮದ ಮತ್ಸರ ಎಲ್ಲ ಇರುತ್ತೆ ಆದರೆ ಅದರಲ್ಲಿ ಪ್ರ ಪ್ರಧಾನವಾದದ್ದು ಸಂಸ್ಕಾರ ಒತ್ತಡದಿಂದ ಬರತಕ್ಕಂಥ ರಾಗದ್ವೇಷ ಪ್ರಧಾನವಾಗಿರುತ್ತೆ ಅದು ಏನ್ಮಾಡ್ತದೆ ಅಂದ್ರೆ ಈ ಮನುಷ್ಯನಿಗೆ ಬಹಳ ತೊಂದರೆ ಕೊಡ್ತಕ್ಕಂಥದ್ದಾಗಿದೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಸಜ್ಜನರಿಂದ ಗುರುಗಳಿಂದ ಮಹಾತ್ಮನಿಂದ ಉಪದೇಶ ಬಿಡದು ಮನೋನಿಗ್ರಹ ಮಾಡಿಕೊಂಡು ಅದನ್ನು ನಿಗ್ರಹ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ಸಾಗಬೇಕು ಅದು ಯಾರಿಗೆ ಅಂದರೆ ಸಜ್ಜನರಿಗೆ ಮಾತ್ರ ದುರ್ಜನರಿಗೆಲ್ಲ ತಯೋನ ವಶ ಮಾಡದ್ದೇ ರಾಗದ್ವೇಷಕ್ಕೆ ಅವನ ಬಲಿಯಾಗಬಾರ್ದು ಅದು ಮಹಾ ಶ್ರೇಯಸ್ಸಿಗೆ ತೊಂದರೆ ಆದದ್ದು ಹೇ ರಾಜದ್ವೇಶಕ್ಕೆ ಬಲಿಯಾಗುವ ಮತ್ತು ಸ್ವಭಾವ ಇದೆ ಅಲ್ಲ ಏನು ಮಾಡಲಿ ಹೌದು ಏನು ಉಪಯೋಗ ಆಗೋದಿಲ್ಲಲ್ಲ ಅಂದರೆ ಉಪಯೋಗ ಆಗತ್ತೆ ಕೆಟ್ಟ ಸ್ವ ಸ್ವಭಾವದವ್ರಿಗೂ ಉಪಯೋಗ ಆಗುವಲ್ಲ ಒಳ್ಳೆ ಸ್ವಭಾವದವರಿಗೆ ಅವರಿಗೆ ಸಂಸ್ಕಾರ ಕೆಟ್ಟದ್ದಿದೆ ರಾಜ್ವೇಶ ಒತ್ತಡ ಬರ್ತಾ ಇದೆ ಆದರೂ ಕೂಡ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ರಾಜದ್ವೇಷ ಹತೋಟಿಯಲ್ಲಿಟ್ಕೊಂಡು ಒಳ್ಳೆ ಕೆಲಸ ಮಾಡಬಹುದು ಅವರಿಗೋಸ್ಕರ ಅವರ ಮನೋ ಮಾಡಬೇಕು ಅವರು ಗುರುಗಳಿಂದ ಮಾರ್ಗದರ್ಶನ ಬೆಳಿಬೇಕು ಪ್ರಯತ್ನ ಮಾಡಬೇಕು ದುರ್ಜನರಿಗೆ ಮಾತ್ರ ಪ್ರಯೋಜನ ಇಲ್ಲ ಸಜ್ಜನರಿಗೆ ಪ್ರಯೋಜನ ಇದೆ ಅದಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ತಾರೆ ಇಷ್ಟು ಹೇಳಿದ ನಂತರ ಇಲ್ಲಿ ಒಂದು ಪರಮಾತ್ಮ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಾಗದ್ವೇಷಕ್ಕ ಕಾರಣವಾದ ರಾಗದ್ವೇಷದಿಂದ ಪ್ರೇರಿತವಾಗಿ ಮಾಡ್ತಕ್ಕಂತಹ ಕರ್ಮ ಅದು ನರಕಾಜ್ಯನರ್ಥಕ್ಕೆ ಕಾರಣ ಆಗತ್ತೆ ಯುದ್ಧ ಎಂಬುದು ಅಂತಹ ಕರ್ಮ ಅದರಿಂದಾಗಿ ನಾನು ಮಾಡುವುದಿಲ್ಲ ಎರಡು ಒಂದು ಏನಂತ ಹೇಳಿದ್ರೆ ಪ್ರಶ್ನೆ ಬುದ್ಧಿಯೋಗ ಜ್ಞಾನಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಕರ್ಮ ಅದಕ್ಕಿಂತ ಕಾವ್ಯಕರ್ಮ ಅತ್ಯಂತ ನಿಕೃಷ್ಟ ಆ ಬುದ್ಧಿಯೋಗ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಕರ್ಮಯೋಗ ಅದು ಅತ್ಯಂತ ಶ್ರೇಷ್ಠವಾದದ್ದು ಅದಕ್ಕಿಂತ ಕಾವ್ಯ ಕರ್ಮ ತುಂಬ ಕೆರಕು ಹಾಗಾದರೆ ಅದನ್ನೇ ಮಾಡು ಅಂತ ನಾನು ಹೇಳಬಹುದಿತ್ತಲ್ಲ ನೀನು ಯಾಕೆ ನನ್ನನ್ನು ಹಾಕಿ ಕರ್ಮ ಮಾಡುವಂತ ಹೇಳ್ತಾ ಇದೀನಿ ಅದರಲ್ಲಿಯೂ ಕೂಡ ರಾಜೇಶದಿಂದ ಪ್ರೇರಿತವಾಗ ಈ ಕರ್ಮವನ್ನು ನಾನು ಯಾಕೆ ಮಾಡಬೇಕು ಎಂಬ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ತು ಯಾಕೆಂದರೆ ನೀನು ಆಧಿಕಾರಿಕ ವರ್ಗದಲ್ಲಿ ಸೇರಿದವನಾದ್ರಿಂದಾಗಿ ಸುಖಿ ನೀನು ಜ್ಞಾನಕ್ಕೆ ಸಾಧನವಾದ ಗತಿಗಳಿಗೆ ಬೇಕಾದಂತಹ ಶಮದ ಮಾದಿ ಅದನ್ನೇ ನಾನು ಮಾಡ್ತಾ ಕಟ್ಕೊಳ್ತೇನೆ ಅಂತ ಹೇಳೋದು ಸರಿಯಲ್ಲ ನೀನು ಆ ಅಧಿಕಾರ ವರ್ಗದಲ್ಲಿ ಸೇರಲಿಲ್ಲ ನೀನು ಕರ್ಮಾಧಿಕಾರ ಉಳ್ಳವನು ಅದನ್ನು ನೀನು ಅದನ್ನು ಮಾಡಬೇಕು ಅಂತ ಉತ್ತರ ಕೊಟ್ಟ ಆದರೆ ಇನ್ನೊಂದು ಪ್ರಶ್ನೆ ಹಾಗೆ ಉಳಿತು ರಾಗದ್ವೇಷ ಇಲ್ಲಿ ಬರ್ತದೆ ಯುದ್ಧದಲ್ಲಿ ಆ ರಾಗದ್ವೇಷದಿಂದ ಪ್ರೇರಿತವಾಗಿ ನಾನು ಏನಾದರೂ ಕೆಲಸ ಮಾಡಿದ್ರೆ ಮೊನ್ನೆ ಹೇಳಿದಾಗೆ ಮನಸ್ಸಿನ ರಾಗದ್ವೇಷದಿಂದ ನಮಗೆ ಪುಣ್ಯಪಾಪ ಬರುತ್ತೆ ಹಾಗಾಗಿ ಯುದ್ಧದಲ್ಲಿ ರಾಗದ್ವೇಷ ಬಿಟ್ಟು ಯತಿಗಳಂತೆ ಶಮದವಾದಿ ಸಂಪನ್ನನಾಗಿ ಹೊಡಿಲಿಕ್ಕೆ ಬರುತ್ತೆ ಇನ್ನೊಬ್ಬರಿಗೆ ಬರುತ್ತಾ ಇಲ್ಲ ಅದಕ್ಕೆ ಹಚ್ಚಿಕೊಂಡು ಚುಚಿ ಕಚ್ಚಿಕೊಂಡು ಹೊಡಿಬೇಕಾಗತ್ತೆ ಇದು ರಾಗದ್ವೇಷ ಅಲ್ವಾ ಮತ್ತೆ ಆದರೆ ಇದು ನಮಗೆ ಪಾಪಕರ್ಮಕ್ಕೆ ಸಾಧನ ಆಗತ್ತಲ್ಲ ಏನ್ ಮಾಡಲಿ ಎಂದು ಹೇಳಿದ್ರೆ ಅದಕ್ಕೆ ರಾಗದ್ವೇಷಕ್ಕೆ ನೀನು ಬದ್ಧನಾಗ್ಬೋದು ತಯೋರ್ನ ವಶವಾಗಚ್ಛಿ ರಾಜೇಷಕ್ಕೆ ಬದ್ಧನಾಗಬೇಡ ಅಂತ ಪರಮಾತ್ಮ ಹೇಳ್ತಾ ಇದ್ದೇನೆ ರಾಗದ್ವೇಷಕ್ಕೆ ಬದ್ಧನಾಗದೇ ಮಾಡಿದ್ರೆ ನಿಮಗೇನು ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ಭಗವಂತ ನಮ್ಮ ನಮ್ಮ ಕೆಲಸ ನೋಡ್ರಿ ದೇವರ ಧ್ಯಾನ ಪಾಠ ಪ್ರವಚನ ಇಲ್ಲಿ ರಾಗದ್ವೇಷಕ್ಕೆ ಎಡೆಯೇ ಇಲ್ಲ ಶಮದಮಾದಿ ತಂಪಸ್ಸಿತನ್ ಪಾಡಿಗೆ ತಪಸ್ವಾರ್ಥ ಕಣ್ಣು ಮುಚ್ಚಿ ಕುತ್ಕೊಳ್ಳೋದು ಇಲ್ಲಿ ರಾಗದ್ವೇಷಕ್ಕೆ ಅವಕಾಶ ಇಲ್ಲ ಆರಾಮಾಗಿರ್ಬೋದು ಯುದ್ಧದಲ್ಲಿ ಹಾಗಲು ಹಾಗಾದರೆ ನಾನೇ ನಾವು ಯಾವುದು ರಾಗದ್ವೇಷಕ್ಕೆ ಒಳಗಾಗಿದೆ ಫಸ್ಟ್ ಕ್ಲಾಸ್ ಆಗಿ ಯಾವುದನ್ನು ಮಾಡಬಹುದು ಯುದ್ಧ ಧರ್ಮನೂ ಮಾಡಬಹುದು ಪಾಂಡಿಕ್ ಆಗಲು ಶಮದಮಾಡಿ ಧರ್ಮ ಪಾಠ ಪ್ರವಚನ ದೇವರ ಧ್ಯಾನ ಇದೆಲ್ಲ ಯತಿಗಳ ಧರ್ಮ ಇಲ್ಲಿ ರಾಗದ್ವೇಷಕ್ಕೆ ಅವಕಾಶ ಇಲ್ಲ ಅದು ಇನಕ್ಕೆಯೂ ನೋಡಲು ಹಾಗಾದರೆ ಯಾವುದು ಒಳ್ಳೆಯದು ಇಲ್ಲಿ ಸ್ವಲ್ಪ ರಾಗದ್ವೇಷಕ್ಕೆ ಒತ್ತಡಕ್ಕೆ ಮಣಿಯುವ ಸಂಭವ ಇದೆ ಯುದ್ಧದಲ್ಲಿ ಅಲ್ಲಿ ರಾಗದ್ವೇಷ ಇಲ್ಲದೇನು ಮಾಡಲಿಕ್ಕಾಗಲ್ಲ ಹಾಗಾದರೆ ಅಲ್ಲಿ ಒಂದು ಅಂಗವೈಕಲ್ಯ ಉಂಟಾಗುತ್ತೆ ಯುದ್ಧದಲ್ಲಿ ರಾಗದ್ವೇಷಕ್ಕೆ ಬದ್ಧನಾಜ್ಞೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಇಂಥ ಒಂದು ಲೋಪ ದೋಷಗಳು ನನ್ನ ಯುದ್ಧ ಧರ್ಮದಲ್ಲಿದೆ ಯತಿ ಧರ್ಮದಲ್ಲಿ ಅದೇ ಇಲ್ಲ ಹಾಗಾಗಿ ಪರಧರ್ಮ ಯತಿಗಳ ಧರ್ಮ ಶ್ರೇಷ್ಠ ನಾನು ಅದನ್ನೇ ಮಾಡ್ತೇನೆ ಇದಕ್ಕೆ ಅಂಗವೈಕಲ್ಯ ಬರುವ ಸಂಭವ ಇದೆ ಯುದ್ಧದಲ್ಲಿ ಅಂತ ಕೃಷ್ಣ ಅವನು ಪ್ರಶ್ನೆ ಮಾಡಿದೆ ಅರ್ಜುನ ಕೃಷ್ಣ ಹೇಳ್ತಾನೆ ನೋಡಪ್ಪ ಏನೇ ಇರಲಿ ಶ್ರೇಯಾನು ಸಧರ್ಮೋ ವಿಗುಣ ಪರಧರ್ಮ ಸನುಷ್ಠಿತಾ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ನಮ್ಮ ನಮ್ಮ ವರ್ಣ ನಮ್ಮ ಅಂಗ ಧರ್ಮ ಅದು ಶ್ರೇಷ್ಠ ಅದರಲ್ಲಿ ಅಂಗವೈಕಲ್ಯ ಲೋಪದೋಷಗಳು ಇದ್ರೂ ಪರವಾಗಿಲ್ಲ ಅದೇ ಶ್ರೇಷ್ಠ ಪರಧರ್ಮೋ ಭಯಾವಹ ಪರಮಧರ್ಮ ಪರಧರ್ಮ ಎಷ್ಟೇ ನೀನು ಲೋಪದೋಷ ಇಲ್ಲದೇನೆ ಅಂದರೆ ಅಂಗವೈಕಲ್ಯ ಇಲ್ಲದೇನೆ ನೀನು ಚೆನ್ನಾಗಿ ಮಾಡಿದರೂ ಕೂಡ ಅದಕ್ಕಿಂತ ಅಂಗವೈಕಲ್ಯವುಳ್ಳ ನಿಂತ ನಿಮ್ಮ ಧರ್ಮವೇ ಶ್ರೇಷ್ಠ ಯಾಕೆಂದರೆ ಹಾಗೆಲ್ವಾ ನಮಗೆ ಯಾವುದು ಅಧಿಕೃತ ಧರ್ಮವು ಅದನ್ನು ನಾವು ಮಾಡಬೇಕು ನಮಗೆ ಅಧಿಕೃತವಲ್ಲದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಅನಧಿಕೃತವಾದದ್ದನ್ನು ಮಾಡಲಿಕ್ಕೆ ಹೋದರೆ ಅನರ್ಥ ತಪ್ಪಿದ್ದಲ್ಲ ಅಧಿಕೃತ ಮಾಡಿದಾಗ ಸ್ವಲ್ಪ ಲೋಪದೋಷ ಬಂದರೂ ತರುವ ಇಲ್ಲ ಯಾಕೆಂದರೆ ಹೇಳೋದುಂಟು ನಮ್ಮ ಧರ್ಮ ನಾವು ಮಾಡಬೇಕು ಒಂದು ನಾಯಿ ಒಂದು ಕತೆ ಎರಡನ್ನೂ ಒಬ್ಬರು ಹಾಕಿದ್ದಾರೆ ನಾಯಿ ಯಾವಾಗಲೂ ಅದಕ್ಕೆ ಕೆಲಸ ಏನ್ರಿ ಗೃಹಪಾಲ ಮನೆಯನ್ನು ರಕ್ಷಣೆ ಮಾಡುವುದು ಕಳ್ಳಕಾಕರು ಬಂದದ್ದು ತಕ್ಷಣವೇನೇ ಬಗಳೋದು ಯಜಮಾನನಿಗೆ ಎಚ್ಚರ ಕೊಡ್ತಕ್ಕಂತಹ ಕೆಲಸ ಅದು ನಾಯಿ ಮಾಡಬೇಕಾದದ್ದು ಅದು ಗೃಹಪಾಲ ಅದನ್ನ ನಂತರ ಕತ್ತೆ ಏನು ಮಾಡಬೇಕಾದದ್ದು ಭಾರವನ್ನು ಹೊರುವಂತಹದ್ದು ಅದರ ಕೆಲಸ ಭಾರ ಹೊರುವುದು ಕತ್ತೆಯ ಕೆಲಸ ಬದು ಸ್ನಾಯಿಯ ಕೆಲಸ ಒಬ್ಬ ಮನೆ ಎರಡೂ ಸಾಕಿದಂತೆ ಬೆಲೆ ಬಾಳುವ ಬಟ್ಟೆಗಳೆಲ್ಲ ಇದ್ದು ಡೋಬಿ ಸ್ನಾಯಿಯನ್ನು ಸಾಕಿದ್ದ ರಕ್ಷಣೆಗೋಸ್ಕರ ಮತ್ತೆ ಕತ್ತೆಯನ್ನು ಸಾಕಿದ್ದ ಒಮ್ಮೆ ಏನಾಯಿತು ನಾಯಿಗೆ ಯಜಮಾನ ಮೇಲೆ ಮನಸ್ಸು ಅದು ಮುಷ್ಕರ ಮಾಡ್ತು ಕಳ್ಳ ಬಂದಾಗೆ ಬಂದಾಗ ಅದು ಏನೂ ಬೊಗಳಿಲ್ಲ ಏನಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದು ನೋಡ್ತು ಕತ್ತೆ ಛೇ ಅದಕ್ಕೆ ಸ್ವಾಮಿ ನಿಷ್ಠೆ ಜಾಸ್ತಿ ನಿಜವಾಗಿ ನಾಯಿಗೆ ಸ್ವಾಮಿ ನಿಷ್ಠೆ ಇರುತ್ತೆ ಈಗ ಅದು ನಾಯಿ ಸ್ಟ್ರೈಕ್ ಮಾಡ್ತಾ ಇದೆ ಸುಮ್ಮನೆ ಕೂತ್ಕೊಂಡಿದೆ ಛೆ ಯಜಮಾನನಿಗೆ ತೊಂದರೆ ಆಗತ್ತೆ ಕಳ್ಳರು ಬಂದು ನುಗ್ಗಿ ಡ್ಯೂಟಿ ಮಾಡ್ತಾರೆ ಛೇ ನಾನು ಸ್ವಾಮಿ ದ್ರೋಹದ ಬೈಗಬಾರ್ದು ಅಂತ ನಾಯಿ ಮಾಡತಕ್ಕಂಥ ಕೆಲಸವನ್ನ ಕಟ್ಟೆ ಮಾಡ್ತೀನಿ ಕಿರ್ಕಿರ್ ಶುರು ಮಾಡ್ತೀವಿ ಮಧ್ಯರಾತ್ರಿಯಲ್ಲಿ ಯಜಮಾನ ಬಂದ ಏನು ಬಗ ಇದು ಮಾಡ್ತೀವಿ ಯಾವ ಬುಕ್ ಅಂತೇಳಿ ಸಾರಿ ಏಟಾಗಿದೆ ಯಾಕೆಂದ್ರೆ ಪಾಪ ಒಳ್ಳೆ ನಿಷ್ಠೆಯಿಂದ ಸ್ವಾಮಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಬದಲಿದರೂ ಕೂಡ ನಾಯಿ ಮಾಡಬೇಕಾದ ಕೆಲಸ ಕತ್ತೆ ಮಾಡಿದ್ರಿಂದಾಗಿ ಏಜಿನಿದ್ದೋ ಇಲ್ಲೋ ಹಾಗಾಗಿ ನಾಯಿ ಮಾಡ್ತಕ್ಕಂಥ ನಾಯಿ ಮಾಡಬೇಕು ಕತ್ತೆ ಮಾಡ್ತಕ್ಕಂಥಕ್ಕಂಥ ಕೆತ್ತೆ ಮಾಡಬೇಕು ಪರದಮ್ಮ ಭಯಾವಹ ಏನ್ರಿ ಯಾವಾಗಲೂ ಹೇಳುವುದಂತೂ ರಾಷ್ಟ್ರಪತಿಗಳಿದ್ದಾರ್ರೀ ತುಂಬ ವಯಸ್ಸಾಗಿದೆ ಆ ರಾಷ್ಟ್ರಪತಿಗೆ ಸೈನ್ ಮಾಡಲಿಕ್ಕಾಗಲ್ಲ ಯಾಕಂದ್ರೆ ವಯಸ್ಸಾದ ನಂತರ ಬರೋದಲ್ಲ ಆ ಸ್ಥಾನಕ್ಕೆ ತುಂಬ ಕೈದಾಗ್ತಾ ಇದೆ ಸೆಕ್ರೆಟ್ರಿ ಇದ್ದಾರೆ ಪರ್ಸನಲ್ ಸೆಕ್ರೆಟ್ರಿ ಅವರು ಏನು ಮಾಡ್ತಾರೆ ಒಂದು ಬಿಲ್ ಪಾಸಾಗಬೇಕಾಗಿದೆ ಅದಕ್ಕೆ ಅಂಕಿತ ಹಾಕಬೇಕು ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ಬಿಲ್ ಪಾಸಾಗಿದೆ ಅದಕ್ಕೆ ಅಂಕಿತ ಹಾಕಬೇಕು ಅಂತ ತಗೊಂಡು ಬಂದಿದ್ದಾರೆ ರಾಷ್ಟ್ರಪತಿಗಳ ಅನಾರೋಗ್ಯ ಅಥವಾ ಅವರಿಗೆ ಸರಿಯಾಗಿ ಸೈನ್ ಮಾಡಲಿಕ್ಕಿಲ್ಲ ಆಗ್ತಾ ಇಲ್ಲ ಅಂತ ರಾಷ್ಟ್ರಪತಿ ಮಾಡಬೇಕಾದ ಸೈನನ್ನು ಸೆಕ್ರೆಟ್ರಿ ಮಾಡಿದ್ರೆ ಏನಾಗತ್ತೆ ರೀ ಡೈಲಿಗೆ ಹೋಗಬೇಕಾಗತ್ತೆ ಅವರವರು ಅವರು ಪೆನ್ನು ಕೊಡಬೇಕೇ ಬೈ ಮುಂದಿರಬೇಕೇ ವಿರಹ ಅವರು ಸೈನ್ ಮಾಡೋದನ್ನು ಹಾಗೆ ಕಾಳಿ ಕಟ್ಟುವುದು ಯಾರು ಹೊರನೇ ಮಾಡಬೇಕು ಕಾಳಿ ಕಟ್ಟಿ ಅಭ್ಯಾಸ ಇದ್ದಂಥ ಪುರೋಹಿತರು ಕಟ್ಟಿ ಕಟ್ಟಿ ಅವರು ಅವರೇ ಕಟ್ಟಲಿಕ್ಕೆ ಹೋದರೆ ಏನಾಗುತ್ತೆ ಎಡವಟ್ಟಾಗತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಧರ್ಮವನ್ನು ಸ್ವಲ್ಪ ಲೋಪದೋಷ ಇದ್ರೂ ಚಿಂತೆ ಇಲ್ಲ ಅದನ್ನೇ ಮಾಡಬೇಕೇ ವಿನಃ ಪರಧರ್ಮವನ್ನು ಎಷ್ಟು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಕೂಡ ಉಪಯೋಗ ಇಲ್ಲ ಅದರಿಂದ ಅನರ್ಥ ಆಗುತ್ತೆ ನಾವು ಆ ನಮ್ಮ ನಮ್ಮ ವರ್ಣ ಆಶ್ರಮೋಚಿತವಾದ ಧರ್ಮವನ್ನು ಮಾಡುವಾಗ ತೊಂದರೆ ಆದರೂ ಚಿಂತೆ ಇಲ್ಲ ಸತ್ರು ಚಿಂತೆ ಇಲ್ಲ ಅದರಿಂದಾಗಿ ಏನಾಗುತ್ತೆ ಶ್ರೇಯಸ್ ಬರುತ್ತೆ ಇದು ಇಲ್ಲಿಂಟಲ್ಲ ಕಾಶ್ಮೀರದಲ್ಲಿ ಅದರಲ್ಲೆಲ್ಲ ಯುದ್ಧ ನಡೀತಾ ಇರ್ತದೆ ನೋಡಿ ಅವ್ರಿಗೆ ಎಷ್ಟು ಗೌರವ ನೋಡಿ ಅವರು ನಿಜವಾಗಿಯೂ ಕೂಡ ಆ ಭಯೋತ್ಪಾದಕರು ಉಗ್ರರನ್ನು ದಮನ ಮಾಡಲಿಕ್ಕೋಸ್ಕರ ಪ್ರಯತ್ನ ಪಡುವಾಗ ಏನಾಗುತ್ತೆ ಸತ್ ಹೋಗಿ ಬಿಡ್ತಾರೆ ಏ ಆದರೂ ಹುತಾತ್ಮ ಎಂತ ಗೌರವ ಯಾಕಂದ್ರೆ ಸ್ವಧರ್ಮ ಮಾಡುವಾಗ ಯುದ್ಧ ಧರ್ಮ ಮಾಡುವಾಗ ಅವ್ರಿಗೆ ಏನಾಯ್ತು ಸತ್ತ ಆಗಿರ್ಬಿಟ್ಟು ಅವರನ್ನ ಆ ಭಯೋತ್ಪಾದಕರನ್ನ ಸಾಯಿಸ್ಲಿಕ್ಕೆ ಆಗಿಲ್ಲ ಮುಂಬೈ ಅದರಲ್ಲಿ ನಡೀತದೆ ಪೊಲೀಸರು ಇದ್ರೆ ಎಷ್ಟೋ ಸತ್ತ ಹೋದರು ಎಂತ ಗೌರವ ಸ್ವಧರ್ಮ ಮಾಡುವಾಗ ಸತ್ತ ಇನ್ನೂ ಜಾಸ್ತಿ ಬೆಲೆ ಹಾಗೆ ಬದುಕೋಲ್ಲ ಅಶೋಕ ಚಕ್ರ ಬರಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಶೋಕ ಚಕ್ರ ಬರೋದು ಯಾವಾಗ ಬದುಕಿದ್ದಾಗ ಬರಲ್ಲ ಸತ್ತು ವೀರ ಆ ವೀರ ಅಂತ ಅಶೋಕ ಚಕ್ರ ಒಂದು ಬಿಡತ್ತೆ ಹೀಗೆ ತಮ್ಮ ತಮ್ಮ ಧರ್ಮವನ್ನು ಆಚರಣೆ ಮಾಡುವಾಗ ಯುದ್ಧ ಧರ್ಮದಲ್ಲಿ ಭಯೋತ್ಪಾದಕ ನಿಗ್ರಹ ಮಾಡುವ ಸಂದರ್ಭದಲ್ಲಿ ನಮ್ಮ ಸತ್ರು ಕೂಡ ಶ್ರೇಯಸ್ಸಾಗತ್ತೆ ಹಾಗಾಗಿ ಪರಧರ್ಮ ಭಯಾವಹ ಅದು ಬಿಟ್ಟು ಒಬ್ಬ ರಕ್ಷಕನಾದರೆ ಸಿಪಾಯಿ ಭಯೋತ್ಪಾದಕರಿಗೆ ಹೆಲ್ಪ್ ಮಾಡಿಬಿಟ್ರೆ ಬರಧರ್ಮ ಅದು ಅದು ಭಯಾವಹ ಇದೆಲ್ಲ ಮಾಡ್ತಾರಲ್ಲ ರೀ ಈ ಪೊಲೀಸರೇ ತೊರೋಡೆ ಮಾಡಿಬಿಟ್ರೆ ಏನಾಗಬೇಕು ದರೋಡೆ ಮಾಡೋರು ದರೋಡೆ ಮಾಡಬೇಕೇ ವಿನಃ ಪೊಲೀಸರು ಮಾಡಿದರೆ ಏನಾಗುತ್ತೆ ಭಯಾವಹ ಹಾಗೆ ಎಷ್ಟು ಮಂದಿ ಮಾಡ್ತಾ ಇದ್ದಾರೆ ಇವತ್ತು ಹಾಗೆ ಇದಕ್ಕೆ ಇನ್ನೊಂದು ಅರ್ಥ ಇದು ದ್ವಂದ್ವಾರ್ಥದಲ್ಲಿದೆ ಈ ಸ್ವಧರ್ಮ ಅಂದರೆ ಆ ಭಗವಂತನಿಗೆ ಹೆಸರು ಸ್ವಾಂತ ಇದು ಮುಖ್ಯವಾಗಿ ನಮಗೆ ನಮ್ಮ ಧರ್ಮ ಅಂದ್ರೆ ವರ್ಣಕಾಶಂ ಮುಚ್ಚಿದ ಧರ್ಮ ಮತ್ತು ಪರಧರ್ಮ ಅಂದ್ರೆ ಇನ್ನೊಬ್ಬರ ವರ್ಣಕಾಶಂ ಮುಚ್ಚಿದ ಧರ್ಮ ಅಂತ ಅದು ಒಂದು ಅರ್ಥ ಇಂಥ ಅರ್ಥ ಏನಂದ್ರೆ ಭಗವಂತನ ಧರ್ಮ ಸ್ವ ಅಂದ್ರೆ ವಿಷ್ಣು ಪರಹ ಸ್ವಹ ಹರಿಹಿ ಉದ್ದಾಮ ಇತಿ ನಾಮ ಚತುಷ್ಟಯಂ ನಾಲ್ಕು ನಾಮ ಬಹಳ ಗುಭ್ಯವಾದದ್ದು ಪರಮಾತ್ಮನದ್ದು ಅದರಲ್ಲಿ ಸ್ವ ಅಂತ ಒಂದು ನಾಮ ಸ್ವ ಅಂದ್ರೆ ಭಗವಂತನನ್ನು ಸ್ವಾಧ್ಯ ಕರಿತಂದ್ರೆ ಅವನ ಸ್ವತಂತ್ರ ಅಥವಾ ಸುಖ ಸ್ವರೂಪ ಆದ್ದರಿಂದಾಗಿ ಆ ಭಗವಂತನನ್ನ ಸ್ವಾಂತ ಕರೀತಾರ ತುಂಬ ರಹಸ್ಯ ನಾಮ ಅಂಥ ಪರಮಾತ್ಮ ನಾರಾಯಣ ಅವನ ಧರ್ಮ ಅಂತರ್ಥ ಅಂದ್ರೆ ಭಗವಂತನ ಧರ್ಮ ಭಾಗವತ ಧರ್ಮ ವೈಷ್ಣವ ಧರ್ಮ ಇನ್ನೊಂದು ಪರಧರ್ಮ ಇತರ ದೇವತೆಗಳ dharma ವೈಷ್ಣವ ಧರ್ಮ ಅನ್ಯ ದೇವತೆಗಳ ಧರ್ಮ ಅಂತ ಎರಡು ಧರ್ಮ ಇದೆ ದೈವೇದ್ಯರು ಮೇಲ್ನೋಟಕ್ಕೆ ವೇದಕ್ಕೆ ಏನರ್ಥ ಅದನ್ನು ಮಾತ್ರ ತಗೊಂಡು ಅನ್ಯಾನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಾರೆ ಮೇಲ್ನೋಟಕ್ಕೆ ವೇದದ ಅರ್ಥ ಏನು ಕಾಣ್ತದೋ ಅದನ್ನೇ ಮನಸ್ಸಿಗೆ ತಗೊಂಡು ಬೇರೆ ಬೇರೆ ದೇವತೆಗಳನ್ನು ಉತ್ತೇಜಿಸಿಕೊಂಡು ಫಲದೃಷ್ಟಿಯಿಂದ ಮಾಡ್ತಾರೆ ಅದು ದೈವೇದ್ಯರು ಮಾಡ್ತಕ್ಕಂಥ ಧರ್ಮ ಅದು ಅನ್ಯ ದೇವತಾ ಧರ್ಮ ಭಾಗವತರು ಭಗವಂತನು ಉತ್ತೇಜಿಸಿಕೊಂಡು ಮಾಡ್ತಾರೆ ಅದು ಭಾಗವತ ಧರ್ಮ ಹೀಗೆ ಎರಡು ಧರ್ಮ ಇದೆ ಅದರಲ್ಲಿ ನಮ್ಮ ವಿಷ್ಣು ಧರ್ಮ ಏನಿದೆ ಅದನ್ನು ಮಾಡುವಾಗ ಸ್ವಲ್ಪ ಲೋಪ ದೋಷಗಳು ಬಂದರೂ ಚಿಂತೆ ಇಲ್ಲ ಅದು ಸೇರಿಯಸ್ ಅನ್ಯ ದೇವತೆಗಳ ಧರ್ಮವನ್ನು ಚೆನ್ನಾಗಿ ಮಾಡಿದರೂ ಕೂಡ ಶ್ರೇಯಸ್ಸಿಲ್ಲ ಫಾರ್ ಎಕ್ಸಾಂಪಲ್ ಅಯ್ಯಪ್ಪ ವ್ರತ ಅಯ್ಯಪ್ಪ ವೃತ್ತ ಮಾಡ್ತೆ ಅಂತ ತಿಳ್ಕೊಳ್ಳೋ ಏಕಾಏನೋ ಅವನಿಗೋಸ್ಕರ ಇನ್ನು ವಿಷ್ಣು ಧರ್ಮ ಏಕಾದಶಿ ಉಪವಾಸ ಮಾಡುವಾಗ ತುಂಬ ಲೋಪದೋಷಗಳು ಬರುತ್ತೆ ಬಹಳ ಕಷ್ಟ ಆಗತ್ತೆ ಆದರೂ ಅದನ್ನೇ ಮಾಡೇ ವಿನಃ ಅಯ್ಯಪ್ಪ ಧರ್ಮ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು ಅದನ್ನು ಮಾಡಿದರೆ ಹಾಗೆ ನಮ್ಮ ನಮ್ಮ ವಿಷ್ಣು ಧರ್ಮ ಅದರ ಲೋಪದೋಷ ಇದ್ದರೂ ಕೂಡ ಅದರಿಂದ ಶ್ರೇಯಸ್ಸಾಗುತ್ತೆ ಆದರೆ ಅನ್ಯ ಧರ್ಮವನ್ನು ಮಾಡಿದಾಗ ಇತರ ದೇವತೆಗಳ ಧರ್ಮ ಮಾಡಿದರೆ ಭಯ ಇರುತ್ತೆ ಯಾಕೆ ಪತನದ ಭಯ ಇದೆ ಅದು ಅಂತ ಬಲ ಒಳ್ಳದ್ದು ಅಂತ ಭಗವಂತನ ಧರ್ಮ ಮಾಡಲಿಕ್ಕೆ ಹೋದಾಗ ನಮಗೆ ನಿಜವಾಗಿಯೂ ಕೂಡ ಅದನ್ನು ನಾವು ಯಶಸ್ಸನ್ನು ಕಾಣುವುದಿಲ್ಲ ಅದರಲ್ಲಿ ನಾವು ಸಾಯುವ ಪ್ರಸಂಗವೂ ಬರಬಹುದು ಆದರೂ ಅದು ಶ್ರೇಷ್ಠ ಅನ್ಯ ಧರ್ಮ ಅಲ್ಲ ಹೇಗೆ ಅಂದರೆ ಒಳ್ಳೆ ಉದ್ದೇಶ ಇದ್ದು ಪ್ರಯತ್ನ ಮಾಡಿದ್ರೆ ಸಾಕು ಪೂರ್ಣ ಯಶಸ್ಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆ ವಿದುರ ವಿದುರ ಆ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಸೂರ್ಯ ಹೇಳಿದ ಅಪಮಾನ ಮಾಡಿದಾಗ ಇದೇನಿದು ನೀವೆಲ್ಲ ವೃದ್ಧರು ಜ್ಞಾನಿಗಳು ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಏನು ಹೇಳ್ತೀರಿ ಇದರ ಬಗ್ಗೆ ವಿಷ್ಣುಚಾರ ಮೊದಲಾದವರು ಹೇಳಿದರು ಪ್ರಖ್ಯಾಧರ್ಮಜ ಬಾಯಿ ಮುಚ್ಚು ಕತ್ಕೊಂಡ್ರು ವಿದುರನಿಗೆ ವಸ್ತುದಷ್ಟು ಆ ಸೀರೆ ಸೆಳೆಯುವಂಥ ಅನ್ಯಾಯ ಆದಾಗ ಅದನ್ನು ದೈಹಿಕವಾಗಿ ತಡೆಯುವ ಶಕ್ತಿ ಇಲ್ಲ ತನ್ನ ಅಶಕ್ತೆಯನ್ನು ತೋರಿಸ್ತಾ ಹೇಳಿದಂತೆ ಇದು ಅಧರ್ಮ ಅಂತ ಗಟ್ಟಿಯಾಗಿ ಕೂಚಿಕೊಂಡ ಕೈ ಮೇಲೆ ಎತ್ಕೊಂಡು ಯಾಕಂದರೆ ಆ ಸಂದರ್ಭದಲ್ಲಿ ಅದನ್ನು ತಡಲಿಕ್ಕಾಗ್ತಾ ಇಲ್ಲ ಅವನಿಗೆ ಅಸಾಮರ್ಥ್ಯ ಉಂಟು ಆದರೆ ಈ ಅಸಾಮರ್ಥ್ಯ ದ್ಯೋತಕವಾಗಿ ಕೈ ಮೇಲೆ ಎತ್ಕೊಂಡು ಇದು ಅಧರ್ಮ ಅಂತ ಮಾತಿನಿಂದಾದರೂ ಪ್ರತಿಭಟನೆ ಮಾಡಿದ ಇದು ಭಗವತ್ಪ್ರೇರಾದ ದ್ರೌಪದಿಗೆ ಭಗವದ್ಗತ್ತೆಯಾದ ದ್ರೌಪದಿಗೆ ಪಾಂಡವರ ಭಕ್ತರಾದ ಹೆಂಡತಿಗೆ ಅನ್ಯಾಯ ಆದಾಗ ಅದನ್ನು ಮಾತಿನಿಂದಾದರೂ ಪ್ರತಿಭಟನೆ ಮಾಡಿದ ಯಾರು ಯಾರು ಅವನಿಗೆ ಅಷ್ಟೇ ಶಕ್ತಿ ಬೇಕು ತಡಬೇಕಿತ್ತು ನಿಜವಾಗಿ ತಡಲಿಕ್ಕಾಗಿಲ್ಲ ಮಾತಿನಿಂದಾದರೂ ಅದನ್ನು ಪ್ರತಿಭಟನೆ ಮಾಡಿದ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸು ಕಾಣಿಕಾರಿ ಅವರಿಗೆ ಆದರೂ ಕೂಡ ಅವನಿಗೇನಾಯಿತು ಕೃಷ್ಣ ಇವರು ಯಾರು ಮಾತಿನಿಂದಲೂ ಕೂಡ ಪ್ರತಿಭಟನೆ ಮಾಡಿಲ್ಲ ಏನು ಜಾಡ್ಕೊಂಡು ಬಿಟ್ರು ಮಾತ್ರ ಮಾತಿನಿಂದ ಪ್ರತಿಭಟನೆ ಮಾಡಿಲ್ಲ ದೇವರು ಈ ಒಂದು ತನಗೆ ಪ್ರಿಯವಾದ ಈ ಧರ್ಮವನ್ನು ಪ್ರತಿಭಟನಾ ರೂಪ ಧರ್ಮವನ್ನ ವಿದುರ ಮಾಡಿದ್ದಕ್ಕೆ ಉಪೇಕ್ಷೆ ಮಾಡಿಲ್ಲವರು ಬೇರೆ ಎಲ್ಲ ಉಪೇಕ್ಷೆ ಮಾಡಿಬಿಟ್ಟು ದ್ರೌಪದಿಯನ್ನು ಉಪೇಕ್ಷೆ ಮಾಡಿದ ಅನ್ಯಾಯಾದ ದ್ರೌಪದಿಯನ್ನು ಉಪೇಕ್ಷೆ ಮಾಡಿ ತಪ್ಪು ಪ್ರತಿಭಟನೆ ಮಾಡಬೇಕಿತ್ತು ಪೂರ್ಣ ಪ್ರಮಾಣದಲ್ಲಿ ತಡೆಯಲಿಕ್ಕಾಗಿದ್ರು ಪ್ರತಿಭಟನೆ ಆದರೂ ಮಾಡಬೇಕಿತ್ತು ಮಾತಿನಿಂದ ಅದನ್ನು ವಿಧುರ ಮಾಡಿದ ಬೇರೆಯವರು ಅದಕ್ಕೆ ದೇವರು ಮನಗೊಂಡು ಏನು ಮಾಡಿದ ವಿದುರ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡಿದ ವಿನಃ ಈ ಮಡಿಮಡಿ ಆಚಾರ ಧಾವಳಿ ಉಟ್ಕೊಂಡು ಬಂದಿದ್ರು ಅವರು ಯಾರ ಮನೆಗಳು ಧಾವಳಿ ಮಡಿ ಮಡಿ ಊಟವನ್ನು ಸ್ವೀಕಾರ ಮಾಡಿಲ್ಲ ಈ ಶೂದ್ರ ಮನೆಗೆ ಹೋಗಿ ಊಟ ಮಾಡಿಲ್ಲ ಯಾಕೆ ಅಂದರೆ ಮಡಿಮಡಿ ಆಚಾರರು ಕೂಡ ಅಲ್ಲಿ ಸಿಕ್ಕಿತ್ತ ದಾರಿ ತಟ್ಟಿಲ್ಲ ಮಡಿ ಆಚಾರ್ಯರು ಹೇಗೆ ದ್ರೌಪದಿ ಯಾರು ಅವಳು ದ್ರೌಪದಿ ಯಾರು ಹೇಳಿ ಹೇಳ್ರಿ ಭಾರತಿ ಭಾರತಿ ಅಂದ್ರೆ ಯಾರು ವೇಗ ವೇದಶಾಸ್ತ್ರಕ್ಕೆ ಅಪಚಾರ ಆದಾಗ ಬ್ರಾಹ್ಮಣರು ಅದನ್ನು ಏನ್ ಮಾಡಬೇಕು ತಡೆಬೇಕು ಆ ಕೆಲಸ ಶೂದ್ರ ಮಾಡಿದ ಬ್ರಾಹ್ಮಣರು ಮಾಡಿಲ್ಲ ಅವರು ಬ್ರಾಹ್ಮಣಕ್ಕೆ ತಕ್ಕಂತೆ ಇಲ್ಲ ಊದ ಮಾಡಲೇ ಇಲ್ಲ ಶೂದ್ರ ಬ್ರಾಹ್ಮಣರ ಕೆಲಸ ಮಾಡಿದ ಅದಕ್ಕೆ ಇದೆಲ್ಲ ಒಳಗಿನ ಅಧ್ಯಾತ್ಮಾರ್ಥ ಹಾಗಾಗಿ ಭಗವಂತ ತನಗೆ ಶಕ್ತಿ ದಷ್ಟು ಧರ್ಮ ಮಾಡಿದ ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕಾಗಿಲ್ಲೂ ಅದನ್ನು ತಡೆ ಇರಿಸಲಿಕ್ಕಾಗಿಲ್ಲ ಮಾತಿನಿಂದ ಆಧುನೆಯ ಮಾಡಿದ ದೇವರೇ ಅವನ ಜಗ್ರಹ ಮಾಡಿದ ಇನ್ನೊಂದು ಜಟ ಜಟ ಇರ್ತಾನೆ ಸೀತಾ ಪ್ರತಿಕೃತಿಯನ್ನು ರಾವಣ ಅಪಹರಿಸುವಾಗ ಜಟಾರಿಗೂ ದಶರಥನಿಗೂ ಬಹಳ ಸಕ್ಕೆ ಇತ್ತು ನನ್ನ ಗೆಳೆಯನ ಮಗ ರಾಮ ಅವನ ಹೆಂಡತಿಯನ್ನು ರಾವಣ ಅಪಹಿಸುವಾಗ ಜತಾಯು ನೋಡಿ ಅದನ್ನು ಯುದ್ಧ ಮಾಡ್ತಾನೆ ತಡಿತಾನೆ ಪ್ರಾಣವನ್ನು ಪಣ ಬಿಟ್ಟು ಹೋರಾಡ್ತಾನೆ ತರಿಸ್ತಾನೆ ಅದು ಮಾಡ್ತಾನೆ ಎಲ್ಲ ಮಾಡ್ತಾನೆ ಕಣಕ್ಕೆ ರಾವಣನ ಕೈಯೇ ಮೇಲಾಕೆ ಖಡ್ಗದಿಂದ ಅದರ ರಕ್ಕೆಯನ್ನು ಕತ್ತರಿಸಿ ಪ್ರಾಣಾಂತಿಕವಾದ ಆಘಾತ ಉಂಟು ಮಾಡ್ತಾನೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸೀತೆಯನ್ನು ರಕ್ಷಣೆ ಮಾಡಲಿಕ್ಕೆ ಆಗಮಿಸಿಲ್ಲ ಜಟಾಯುದೆ ಅದು ಭಗವಂತನ ಧರ್ಮ ಭಗವಂತನಿಗೆ ಪ್ರಿಯವಾದ ಧರ್ಮ ಅದು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕಾಗಿಲ್ಲ ಆ ಸೀತೆಯನ್ನು ರಕ್ಷಣೆ ಮಾಡುವಂಥ ಒಂದು ಭಗವಂತನ ಪ್ರಿಯವಾದ ಧರ್ಮದಲ್ಲಿ ಅವನಿಗೆ ನಿಧನವೇ ಆದರೂ ಕೂಡ ಸದರಮ್ಮ ಆಚರಣೆ ಮಾಡುವಾಗ ವಿಷ್ಣು ಧರ್ಮ ಮಾಡುವಾಗ ಜಟಾಯಿದೆ ಮರಣನೇ ಬಂತು ಆದರೆ ಏನಾಯಿತು ದೇವರೇ ತನ್ನ ಕೈಯಿಂದ ಅದಕ್ಕೆ ಸಂಸ್ಕಾರ ಮಾಡಿ ಉತ್ತಮ ಲೋಕವನ್ನು ಕರುಣಿಸಿದ ಹಾಗಾಗಿ ಪ್ರಾಮಾಣಿಕ ಕಳಕಳಿಯಿಂದ ಒಳ್ಳೆಯ ಉದ್ದೇಶದಿಂದ ಭಗವಂತನ ಧರ್ಮ ಮಾಡಲಿಕ್ಕೆ ಹೋದಾಗ ಅದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಮಾಡಲಿಕ್ಕಾಗಿದ್ದರೂ ಕೂಡ ನಮ್ಮ ನಿಜವಾದಂತಹ ಒಂದು ಸ್ವಾಮಿ ನಿಷ್ಠೆಯನ್ನು ನಾವು ಮಾಡುವಾಗ ಆ ಕಳಕಳಿಯನ್ನು ಮನಗಂಡು ಭಗವಂತ ನಮಗೆ ಉದ್ಧಾರ ಮಾಡೇ ತೀರ್ತಾನೆ ಇನ್ನೊಬ್ಳು ವಿಪ್ರಪತ್ನಿ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದಾಗ ಕೃಷ್ಣ ದರ್ಶನ ಲಾಲಸರಾದ ವಿಪ್ರಪತ್ನಿಯರು ಕೃಷ್ಣನೇ ಹಸಿದಿದ್ದಾನೆ ನಾವು ಮಂಕಣೆಯಿಂದ ಬಂದಿದ್ದೇವೆ ಅನ್ನ ಕೊಡ್ರಿ ಅಂತ ಬ್ರಾಹ್ಮಣರು ಕೊಡಲಿಲ್ಲ ಉಪೇಕ್ಷೆ ಮಾಡಿದರು ಬ್ರಾಹ್ಮಣ ಪತ್ನಿಯರ ಹತ್ರ ಹೋಗಿ ಕೇಳಿ ಅಂತ ಹೇಳಿದ್ರೆ ಭಗವಂತ ಪತ್ನಿ ಹತ್ರ ಬಂದರು ಭಗವಂತ ಬಂದಿದ್ದಾನೆ ಕೃಷ್ಣನ ಕಡೆ ನಾವು ಬಂದವರು ಅಂತ ಹೇಳಿದ ತಕ್ಷಣವೇನೆ ಕೃಷ್ಣ ದರ್ಶನ ಲಾಲಸರಾಗಿರ್ತಕ್ಕಂತಹ ವಿಪ್ರಪತ್ನಿಯರೆಲ್ಲರೂ ಕೂಡ ಆ ಭಗವಂತನಿಗೆ ಷಡ್ರಸದಿಂದ ಕೂಡಿದ ಅನ್ನವನ್ನ ತಯಾರು ಮಾಡಿ ಅಡಿಗೆಯನ್ನು ಎಲ್ಲರೂ ಕೂಡ ಬೇಡ ಬೇಡ ಅಂತ ಗಂಡಂದಿರೋರು ಗೆಳೆಯಂದಿರೋರು ಇವರು ಗೆಳತಿಯರು ಬೇರೆ ಬೇರೆ ಬಂಧುಗಳಾಗದವರು ಹೇಳಿದ್ರು ಕೂಡ ಕೇಳಲಿಲ್ಲ ಕೃಷ್ಣನ ಓಡಿ ಬಂದು ಕೃಷ್ಣನಿಗೆ ಅದನ್ನು ಸಮರ್ಪಣೆ ಮಾಡಿ ಕೃಷ್ಣ ದರ್ಶನ ಪಡೆದು ಕೃತಾರ್ಥರಾದರು ಪ್ರಾಮಾಣಿಕವಾದ ಪ್ರಯತ್ನವಾದ ಬಿಳಿದಾಗಿಲ್ಲ ಒಬ್ಬ ಇಬ್ಬರ ಪತ್ನಿ ತುಂಬಾ ದಂಡ ಜೋರಿದ್ದ ಮನೆಯ ಒಳಗೆ ಕೋಣೆಯೊಳಗೆ ಹಾಕಿ ಬೀಗ ತೆರೆದು ಬಿಟ್ಟಂತೆ ಅವಳು ಪ್ರಾಮಾಣಿಕವಾಗಿ ಅನ್ನನೇ ಮೇಲೆ ಅದನ್ನು ಸರಿ ಮಾಡ್ಕೊಂಡು ಹೋಗಲಿಕ್ಕಿದ್ದ ಅದ ತೆರೆದು ಬಿಟ್ಟು ಮಾ ಮನಸ್ಸಿಗೆ ಕೃಷ್ಣನ ವಿರಹ ತುಂಬ ನಂದುಕೊಂಡಂತೆ ಕೃಷ್ಣನನ್ನೇ ಅಲ್ಲೇ ಧ್ಯಾನ ಮಾಡಿದ್ರು ಪೈ ಭಗವಂತನ ಲೋಕದಲ್ಲಿ ಕೃಷ್ಣನನ್ನು ಹೋಗಿ ಸೇರಿಕೊಂಡು ಅಂತ ಭಾಗವತ ಹೇಳ್ತಾ ಇತ್ತು ಹಾಗಾದರೆ ಪ್ರಾಮಾಣಿಕವಾಗಿ ಕೃಷ್ಣ ದರ್ಶನ ಮಾಡಿ ಕೃಷ್ಣ ನೈವೇದ್ಯ ಸಮರ್ಪಣ ಮಾಡಬೇಕು ಅಂತ ಅಂದುಕೊಂಡ ಈ ವಿಷ್ಣು ಧರ್ಮಕ್ಕೆ ಗಂಡ ತಡೆ ಒಡ್ಡಿದಾಗ ಸತ್ತು ಬಿಟ್ಲು ಏನಾಯಿತು ಏನಾಯಿತು ಅವಳಿಗೂ ಮೋಕ್ಷ ಆಯಿತು ನಮ್ಮ ಪ್ರಾಮಾಣಿಕ ಕಳಕಳಿ ಇದ್ದರೆ ದೇವರನ್ನು ಮನೆ ಬಿಡೋಲ್ಲ ಕೈ ಬಿಡಲ್ಲ ಅನುಗ್ರಹ ಮಾಡೇ ಮಾಡ್ತಾನೆ ಆದ್ರೆ ಪರಧರ್ಮೋ ಭಯಾವಹ ಇನ್ನೊಬ್ಬರ ಧರ್ಮ ಅಂದ್ರೆ ಅನ್ಯ ದೇವತೆಗಳ ಧರ್ಮವನ್ನು ಮಾಡಿದ್ರೆ ಅದು ಪುಣ್ಯ ಕ್ಷಯ ಆಗ್ತದೆ ಆದ್ದರಿಂದಾಗಿ ಪತನದ ಭಯ ಇದೆ ಪಟ್ಟೆ ಸಂಸಾರಕ್ಕೆ ಮರಳಿ ಬರಬೇಕಾಗತ್ತೆ ವಿಷ್ಣು ಧರ್ಮದಲ್ಲಿ ಅದು ಇಲ್ಲ ಅದಕ್ಕೆ ಹೇಳಿದ್ದು ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನಿಷ್ಫಲ ಅಂತ ಕೇಳಿತ್ತು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಇವಾಗ ನಮಗೆ ಈಗ ರಾಗದ್ವೇಷವನ್ನ ಪಾಪಕ್ಕೆ ಸಾಧನವಾದ ರಾಗದ್ವೇಷವನ್ನ ನಾವು ಗೆಲ್ಲಬೇಕು ರಾಗದ್ವೇಷ ಪ್ರಧಾನ ಮದ ವತ್ಸರ ಮೋಹ ಇದೆಲ್ಲವೂ ಪಾಪಕರ್ಮಕ್ಕೆ ಪಾಪಕ್ಕೆ ಸಾಧನವಾಗುತ್ತೆ ಅದನ್ನು ತಡೆಗಟ್ಟಬೇಕು ಅದನ್ನು ಗೆಲ್ಲಬೇಕು ಅಂತ ಯೋಗ್ಯ ಜೀವರಾಶಿಗಳಾದ್ರೆ ಎಷ್ಟೇ ಸಂಸ್ಕಾರ ಒತ್ತಡದಿಂದ ರಾಗದ್ವೇಷ ಬಂದರೂ ಕೂಡ ಪ್ರಯತ್ನ ಪಟ್ಟು ಆ ರಾಗದ್ವೇಷವನ್ನು ನಿಗ್ರಹ ಮಾಡ್ಕೊಳ್ತಾರೆ ಮಹಾ ಪ್ರಯತ್ನ ಮಾಡಿ ಅದನ್ನು ಗೆಲ್ಲಬಹುದು ಅಂತ ಪರಮಾತ್ಮ ಹೇಳಿದ ಅದಕ್ಕೆ ಕೃಷ್ಣ ನತ್ರ ಅರ್ಜುನ ಕೇಳ್ತಾನೆ ಓಹೋ ಸಾತ್ವಿಕರು ಪ್ರಯತ್ನ ಮಾಡಿ ಆ ರಾಗದ್ವೇಷವನ್ನೆಲ್ಲ ಗೆಲ್ಲಬಹುದು ಅಂತ ಹೇಳ್ತಾ ಇದೆಯಾ ಆದ್ರೆ ನಮಗೆ ಅವನನ್ನು ಗೆಲ್ದಬೇಕಾದ್ರೆ ಯಾರು ಅದರಲ್ಲಿ ಪ್ರಬಲ ಪ್ರಬಲ ಶತ್ರು ಯಾರು ಯಾಕೆಂದ್ರೆ ಶತ್ರುವಿನ ಬಲಾಬಲ ವಿಚಾರ ಮಾಡಿದ್ದಂತೆ ನಿಗ್ರಹ ಮಾಡಲಿಕ್ಕಾಗತ್ತೆ ಪ್ರಬಲ ಶತ್ರು ಯಾವುದು ಎಂಬುದನ್ನು ನನಗೆ ತಿಳಿಸು ಅಂತ ಕೇಳಿದಾಗ ಅದನ್ನೇ ಹೇಳ್ತಾನೆ ಅಥಖೇರ ಪ್ರಯುಕ್ತ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾಷ್ಣೇಯ ಫಲಾದಿವ ನಿಯೋಜಿತ ಪರಮೇ ನಮಗ್ ಗೊತ್ತುಂಟು ನಮ್ಮನ್ನ ಬೇರೆ ಬೇರೆ ಕರ್ಮದಲ್ಲಿ ತೊಡಗಿಸುವವರು ಅಂತರ್ಯಾಮಿಯಾದ ಪರಮಾತ್ಮ ಅದರ ದೇವತೆ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಅದರ ನಂತರ ನಾವು ಯಾರ ಒತ್ತಡಕ್ಕೆ ಮಣಿದು ಯಾರಿಂದ ಪ್ರೇರಿತರಾಗಿ ಕೆಟ್ಟ ಕೆಲಸ ಮಾಡ್ತೇವೆ ಯಾರು ಪ್ರಬಲ ಅವರ ನಂತರ ಅಂದ್ರೆ ದೇವತೆಗಳು ತತ್ವಾಭಿಮಾನ ದೇವತೆಗಳು ಪ್ರೇರಣೆ ಒಳಗಾಗಿ ಮಾಡ್ತೇವೆ ಪರಮಾತ್ಮನ ಪ್ರೇರಣೆ ಒಳಗಾಗಿ ಮಾಡ್ತೇವೆ ಅದರ ನಂತರ ಯಾರ ಒತ್ತಡಕ್ಕೆ ಮಣಿದು ನಾವು ಕೆಟ್ಟ ಕೆಲಸ ಮಾಡ್ತೇವೆ ಹೇಳಿ ಯಾರು ಅದನ್ನು ಶ್ರೇಷ್ಠ ಯಾಕೆಂದ್ರೆ ಪರಮಾತ್ಮ ನಂತರ ಅಥ ಪರಮಾತ್ಮ ಇದರ ತತ್ವಾಭಿಮಾನ ದೇವತೆಗಳು ಅವರಿಂದ ಪ್ರೇರಿತರಾಗಿ ನಾವು ಕೆಲಸ ಮಾಡುದು ಅವರ ನಂತರ ಯಾರು ಬಲಿಷ್ಠ ಯಾರು ನಮಗೆ ತುಂಬಾ ಒತ್ತಡ ಯಾರ ಒತ್ತಡಕ್ಕೆ ಮಣಿದು ನಾವು ಎನ್ ಈ ಕೆಟ್ಟ ಕೆಲಸ ಮಾಡ್ತೇವೆ ನಮಗೆ ಮಾಡಬಾರ್ದಂತಿದ್ರೂ ಕೂಡ ಮಾಡಬೇಕೆಂದು ಇಲ್ಲ ಇಚ್ಛೆ ಇರುವುದಿಲ್ಲ ಆದರೂ ಕೂಡ ಕೆಟ್ಟ ಕೆಲಸದಲ್ಲಿ ಪ್ರೇರಿತನಾಗ್ತಾ ಇದ್ದಾನೆ ಮಾಡಬಾರ್ದು ಅಂದ್ಕೊಂಡ್ರೂ ಮಾಡ್ತಾ ಇದ್ದಾನೆ ಯಾರಪ್ಪ ಪ್ರಬಲ ಶತ್ರು ಯಾರ ಪ್ರಬಲ ಶತ್ರುವಿನಿಂದ ಪ್ರೇರಿತನಾಗಿ ಕೆಲಸವನ್ನು ಮಾಡ್ತಾನೆ ಅಂತ ಕೇಳ್ತಾ ಇದ್ದಾನೆ ಕೃಷ್ಣನನ್ನ ಕೃಷ್ಣ ವಾಷ್ಣೇಯ ವೃಷ್ಣಿ ಅಂತ್ರೆ ಒಬ್ಬ ಯದು ಅವನಪುರದಲ್ಲಿ ಭಗವಂತ ಅವತರಿಸಿದ್ದಾನೆ ಆದ್ದರಿಂದಾಗಿ ಈ ಆಶ್ನೇಯ ಅಂತ ಹೇಳ್ತಾನೆ ಅದಕ್ಕೆ ಯಾರು ಪ್ರಬಲ ಅಂತ ಗೊತ್ತಾದ ಮೇಲೆ ಆ ವ್ಯಕ್ತಿಯ ಆ ಶತ್ರುವನ್ನು ನಿಗ್ರಹ ಮಾಡಬಹುದು ಪ್ರಬಲ ಯಾರು ರಾಜದ್ವೇಷಾದಿಗಳಲ್ಲಿ ಪ್ರಬಲವಾದದ್ಯಾವುದು ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮ್ಭವ ಮಹಾಶನೋ ಮಹಾಪಾತ್ಮ ವಿದ್ಯೈನಂ ಇಹ ವೈರಿನಂ ಎಲ್ಲವುದಕ್ಕೂ ದೋಷಗಳಿಗೆ ಶತ್ರುಗಳಿಗೆ ಮೂಲ ಕಾಮ ಮನುಷ್ಯನಿಗೆ ಕಾಮದಿಂದ ರಾಗ ದ್ವೇಷ ಮದ ಮಾತ್ಸರ್ಯ ಮೋಹ ಎಲ್ಲ ಉಂಟಾಗತ್ತೆ ಅದೆಲ್ಲವುದಕ್ಕೂ ಮೂಲ ಕಾಮ ಹಾಗಾಗಿ ಕಾಮ ಪ್ರಬಲ ಶತ್ರು ಅದನ್ನು ನಿಗ್ರಹ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ಭಗವಂತನ ಅಭಿಪ್ರಾಯ ಕಾಮವೇ ಕ್ರೋಧ ಅಂತ ಹೇಳ್ತಾನೆ ಪರಮಾತ್ಮ ಕಾಮ ಬೇರೆ ಕ್ರೋಧ ಬೇರೆ ಆದರೆ ಕಾಮವೇ ಕ್ರೋಧ ಅಂತ ಹೇಳ್ತಾನೆ ಏನಿದು ಕಾಮದಿಂದ ಕ್ರೋಧ ಹುಟ್ಟುತ್ತೆ ಕಾರ್ಯ ಮತ್ತು ಕಾರಣ ಅಂತ ಯಾವುದು ಕಾರ್ಯವು ಅದನ್ನು ಕಾರಣ ಶಬ್ದದಿಂದ ಹೇಳುವುದುಂಟು ಹಾಗಾಗಿ ಕಾಮದ ಕಾರ್ಯ ಕ್ರೋಧ ಕಾಮ ಪ್ರತಿಹತ ಕ್ರೋಧ ಬರುತ್ತೆ ಕಾಮದಿಂದ ಹುಟ್ಟುವುದಾದರೂ ಕೂಡ ಕಾರಣಕ್ಕೂ ಕಾರ್ಯಕ್ಕೂ ಎಷ್ಟೋ ಅಭೇದ ಅಭಿನ್ನ ಎಂಬ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ಉದಾಹರಣೆಗೆ ಗೋವಿಶ್ರೀಣೀತ ಮತ್ಸರಂ ಈ ಅದು ಒಂದು ರಸ ಯಜ್ಞದಲ್ಲಿ ಉಪಯೋಗವಾದ ಒಂದು ದ್ರವ್ಯ ವಿಶೇಷ ಅದನ್ನು ಮಿಶ್ರ ಮಾಡಬೇಕು ಅದನ್ನು ಪಾಕ ಮಾಡಬೇಕು ಅಂತೇಳಿ ಒಟ್ಟಿಗೆ ಸೇರಿಸಿ ಯಾವುದರಿಂದ ಹಸುವಿನಿಂದ ಏ ಹಸುವನ್ನು ಸೇರಿಸಿ ಆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ದ್ರವ್ಯವನ್ನು ಪಾಕ ಮಾಡ್ರಿ ಕುದಿಸ್ರಿ ಅಯ್ಯೋ ದೇವರೇ ಆದರೆ ಹಸು ಮಾಂಸ ಎನ್ರೇ ಗೋಬಿ ಅಂದರೆ ಗೋ ಅಂದರೆ ಗೋವಿನ ವಿಕಾರ ಗೋವಿನಿಂದ ಹುಟ್ಟಿದ ಹಾಲು ಮೊಸರು ಅಂತರ್ಥ ಅಲ್ಲಿ ಗೋವಿನ ಕಾರ್ಯವಾದ ಹಾಲು ಮೊಸರನ್ನು ಗೋ ಅಂತೇ ಕರೆದಿದ್ದಾರೆ ಅದೇ ರೀತಿಯಾಗಿ ಅಂತೂ ಇದು ಅಂತೂ ಕೋ ಕಾಮದಿಂದ ಕ್ರೋಧ ಹುಟ್ಟತ್ತೆ ಹಾಗೆ ಹುಟ್ಟತ್ತೆ ಮನುಷ್ಯನಿಗೆ ರಜೋಗುಣ ಉಂಟಾದರೆ ಮನುಷ್ಯನಿಗೆ ಕಾಮ ಉಂಟಾಗತ್ತೆ ಇಂಥ ಭಯಾನಕವಾಗಿರ್ತಕ್ಕಂತಹ ಈ ಕ್ರೋಧ ಕಾಮ ಯಾವುದು ಪ್ರಬಲವಾದಂಥ ಕ್ರೋಧವನ್ನು ಉಂಟು ಮಾಡಿ ಸರ್ವಶ್ರೇಯಿಗೆ ವಿಘಾತಕವಾಗುತ್ತೋ ಅದು ಬ್ರಹಾಡ್ ಪ್ರಬಲ ಶತ್ರುವಪ್ಪ ಅದನ್ನು ನಿಗ್ರಹ ಮಾಡಬೇಕು ಅದು ಎಷ್ಟು ಪ್ರಬಲ ಅಲ್ಲರೇ ಒಂದು ವಿಚಾರ ಮಾಡೋಣ ಈ ಕಾಮ ಅಂತೇನು ನನಗದು ಬೇಕು ಇದು ಬೇಕು ಅಂತ ಬಯಸ್ತದೆ ಅಲ್ವಾ ಅದನ್ನು ತಣ್ಣ ಮಾಡೋಣ ಅದು ಏನು ಕೇಳುತ್ತೋ ಅದು ಕೊಟ್ಟು ಅದನ್ನು ತಣ್ಣಗೆ ಮಾಡ್ಬೋದಲ್ಲ ಯಾವ್ದನ್ನು ಬಯಸ್ತದವರು ಕಾಮ ಅದು ಬೇಕಾಗದನ್ನು ಕೊಟ್ಟು ಬಿಡೋದು ಕೊಟ್ಟು ಬಿಟ್ಟರೆ ತಣ್ಣಗಾಗತ್ತೆ ಅದನ್ನು ಜಯಿಸಬಹುದು ಅಂದ್ರೆ ಏ ಹಾಗಲ್ಲ ಆಗೋದಿಲ್ಲ ಯಾಕೆ ಗೊತ್ತುಂಟದು ಎಷ್ಟು ಅದು ಅಪೇಕ್ಷೆ ಪಡತ್ತೋ ಅಷ್ಟು ಕೊಡ್ರಿ ತಣ್ಣಗೆ ಮಾಡ್ರಿ ಅಂದ್ರೆ ಏ ಆಗೋದಿಲ್ಲರಿ ಹ್ಯಾಕೆ ಮಹಾಶನ ಅದು ಚಿಕ್ಕಾಪಟ್ಟೆ ತಗೊಳ್ತದೆ ಅದು ಕೇಳುವಷ್ಟು ನಮಗೆ ಕೊಡ್ಲಿಕ್ಕಾಗೋಲ್ಲ ಅದು ಎಷ್ಟೆಷ್ಟು ಕೇಳುತ್ತೋ ಕೇಳಿದ್ದನ್ನೆಲ್ಲ ಪೂರೈಕೆ ಮಾಡಲಿಕ್ಕೆ ನಮಗಾಗೋದಿಲ್ಲ ಅದು ಮಹಾಭೋಗ್ಯವಾದ ಪದಾರ್ಥ ಅಪೇಕ್ಷೆ ಕೊಡ್ತವೆ ನೀವು ಕೊಟ್ರಲ್ಲ ಇನ್ನೂ ಬೇಕಂತ ಅನ್ನಿಸ್ತೀರಿ ಮತ್ತೆ ಕೊಟ್ರೆ ಮತ್ತೂ ಬೇಕು ಅಂತ ತುಪ್ಪ ಸುರಿದು ಬೆಂಕಿಯನ್ನು ತಣಗ ಮಾಡ್ಲಿಕ್ಕಾಗತ್ರಿ ತುಪ್ಪ ಬೇಕಂತಿರುತ್ತೆ ಆಗ್ಲಿ ಮತ್ತೆ ತಣಗಾಯ್ತಂತಿಲ್ಲ ಮತ್ತೆ ದಗದಗ ಉರಿತವೆ ಹವಿಷಾ ಕೃಷ್ಣವರ್ತೇವ ಭೂಯೇವ ಅಭಿವರ್ಧತೆ ನಜಾತು ಕಾಣ ಕಾಣಾನ ಉಪಭೋಗೆಯ ಶಾಂತಿ ಬಹಳ ಚೆನ್ನಾಗಿ ಹೇಳ್ತಾರೆ ದುಷ್ಪೂರ ಅದನ್ನು ತುಂಬಿಸ್ಲಿಕ್ಕೆ ಅದು ಕೇಳಿದ್ದನ್ನೆಲ್ಲ ಪೂರೈಕೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಪಾತಾಳವಿವ ದುಷ್ಪೂರ ಅಂತ ಏನ್ರಿ ಪಾತಾಳವನ್ನ ಜೆ ಸಿ ಪಣ್ಣನ ಕೆಟ್ಟದಲ್ಲಿ ತುಂಬಿಸಿದ್ರೂ ಕೂಡ ಪಾತಾಳ ತುಂಬಿಸ್ತೀರ ನೀವು ಪಾತಾಳ ಪಾತಾಳವನ್ನು ಮಣ್ಣು ಹಾಕಿ ಮುಚ್ಚಿಬಿಡ್ತೇವೆ ಸಾಧ್ಯ ಉಂಟ ಪಾತಾಳನಿವಷ್ಕೂರ ಪಾತಾಳವನ್ನು ಹೇಗೆ ಮುಚ್ಚಲಿಕ್ಕೆ ಮಣ್ಣು ಹಾಕಿ ಸಾಧ್ಯ ಇಲ್ಲವೋ ಅದರಂತೆ ಪೂರೈಸಿ ಅದಕ್ಕೆ ಮಣ್ಣು ಹಾಕಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅದರಂತೆ ಮನುಷ್ಯನ ಕಾಮ ಏನಿದೆ ಅದಕ್ಕೆ ಕೊಟ್ಟು ಅದನ್ನು ತಂದೆಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತಹ ಕೆಲಸಕ್ಕೆ ಸಾಧ್ಯವೇ ಇಲ್ಲ ನಾನು ತಾಣಗೆ ಮಾಡುದು ಈ ರೀತಿ ಕೊಟ್ಟಲ್ಲ ಎಷ್ಟು ಕೊಟ್ಟರು ಕೇಳೋದಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಮಹಾಭಯಾನಕ ಅಂತ ಹೇಳ್ತಾರೆ ಆ ಕಾಮ ಉಂಟಲ್ವಾ ಬ್ರಹ್ಮಹತ್ಯಾದಿ ಪಾಪವನ್ನು ಕೂಡ ಮಾಡ್ಲಿಕ್ಕೆ ಬೇಸುವುದಿಲ್ಲ ಮಹಾ ಬ್ರಹ್ಮಹತ್ಯಾದಿ ಪಾಪ ನಮ್ಮ ಕೈಯಿಂದ ಮಾಡಿಸಿ ಹಾಗಾಗಿ ತುಂಬಾ ಮಹಾ ಕೆಟ್ಟ ಶತ್ರು ಅಂತ ತಿಳ್ಕೋ ಯಾಕೆ ಇಹ ವೈದ್ಯ ಐಹಿಕ ಪಾರತ್ವಿಕವಾದ ಪುರುಷಾರ್ಥ ವಿಷಯದಲ್ಲಿ ತುಂಬ ತೊಡಕಾಗಿರ್ತಕ್ಕಂತಹದ್ದು ಶತ್ರು ರೂಪದಲ್ಲಿ ಕಾಡ್ತಾ ಇದೆ ಯಾವುದು ಕಾಮ ಏನ್ರಿ ಹಾಗೆಲ್ಲ ಹೇಳ್ತೀರಿ ಯಾರವನು ಹೇಳ್ರಿ ಆ ಜಡ ಅದು ಏನು ಮಾಡಿದ್ರೆ ಮನುಷ್ಯನನ್ನ ಮನುಷ್ಯ ಚೇತನ ಅಡ ಅದೇನು ಮಾಡುತ್ತೆ ಅಂದ್ರೆ ಏ ಜಡ ಅಲ್ಲ ಅಲ್ಲಿ ಜಡವನ್ನು ತಗೊಳ್ಳೋದಲ್ಲ ಜಡ ಅಭಿಮಾನಿ ಕಾಲನೇಮಿ ದೈತ್ಯ ಅವನಿಗೆ ತಲೆ ಎಷ್ಟೇ ಹೇಳ್ರಿ ಮಧ್ವಾಚಾರ್ಯ ಹೇಳಿದ್ದಾರೆ ಕಾಲನೇಮಿ ದೈತ್ಯನಿಗೆ ತಲೆ ಎಷ್ಟು ಗೊತ್ತುಂಟ ಕಾಮಕ್ಕ ಅಭಿಮಾನಿ ತಲೆ ಎಷ್ಟೇ ಅವನಿಗೆ ಸಾವಿರ ತಲೆಯಂತೆ ಕೈ ಎಷ್ಟು ಎರಡು ಸಾವಿರ ಲಂಚ ತಗೊಳ್ಳಿಕ್ಕೆ ಎಷ್ಟು ಕೈ ಇದ್ರು ಸಾಲ ವಿಷಯ ಭೋಗವನ ಎರಡು ಸಾವಿರ ಕೈಯಿಂದ ಮಾರ್ಚ್ಕೊಳ್ತಾನೆ ಅಂತ ತಡೆ ಸಾವಿರ ಕೈ ಎರಡು ಸಾವಿರ ಮಾರ್ಚ್ಕೊಳ್ಲಿಕ್ಕೆ ಎಷ್ಟು ಕೈ ಇದ್ರು ಸಾಕು ಸಾಕಾಗೋದಿಲ್ಲ ಅವನಿಗೆ ಅಂತ ಶತ್ರು ಕಾಡ ನಿಮಗೆ ದೈತ್ಯ ಅವನನ್ನು ನಿತ್ಯ ಶತ್ರು ಅವನನ್ನು ಕೊಲ್ಲಬೇಕು ನೀನು ಕೃಷ್ಣ ಏನ್ರಿ ಪರೋಪದೇಶ ಪಾಂಡಿತ್ಯಂ ಅಲ್ವಾ ನಮಗೆಲ್ಲ ಏನು ಹೇಳ್ತಾ ಇದ್ದಾನೆ ಕಾಮವನ್ನು ಗೆಲ್ರಿ ಕ್ರೋಧವನ್ನು ಗೆಲ್ರಿ ನಿತ್ಯ ಶತ್ರು ಕಾಮ ಅವನನ್ನು ಸಾಯಿಸ್ರಿ ಅವನೇನಾದ ಇಷ್ಟು ಸ್ಟ್ರಾಂಗ್ ಆಗಿ ಭಗವದ್ಗೀತೆ ಉಪದೇಶ ಮಾಡ್ತಾನಲ್ಲ ಅವನೇನಾದ ಹೇಳ್ರಿ ಏನಾದ ಕಾಮಕ್ಕೆ ಬರಿಯಾದ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ ಅಥವಾ ಗೋಪಿಕಾಸ್ತ್ರೀಯರ ಮೇಲೆ ಕಾಮನೆ ಸ್ತ್ರೀ ಕಾಮನೆ ಕಾಮಕ್ಕೆ ಬರೆಯಾದ ಜನಾದ ಚೋರನಾದ ಅಂತ ಹೇಳ್ತೀವಿ ಕೃಷ್ಣ ನನಗೆ ಸ್ತ್ರೀಯರ ಮೇಲೆ ಕಾಮ ಇಲ್ಲ ಲೋಭ ಇಲ್ಲ ಕ್ರೋಧ ಇಲ್ಲ ಎಂಬುದನ್ನು ತೋರಿಸ ಎಲ್ಲರಿಗೂ ಒಂದು ಉತ್ತರ ಕೊಡಬೇಕಿತ್ತು ಕೃಷ್ಣ ಕಾಮನೆ ಉಳ್ಳವನು ಯಾವುದ ಮೇಲೆ ಕಾಮನೆ ಹೇಳ್ರಿ ಸ್ತ್ರೀ ಮೇಲೆ ಕಾಮನೆ ಬೆಣ್ಣೆ ಮೇಲೆ ಕಾಮನೆ ಹಾಲಿನ ಮೇಲೆ ಕಾಮ ಅದರಿಂದಾಗಿ ರಾಗ ಅದರಿಂದಾಗಿ ಕದ್ದ ಜಾರೆ ಅನಿಸ್ಕೊಂಡ ಸ್ತ್ರೀಯರ ಮೇಲೆ ಕಾಮನೆಯಿಂದ ಭೋಗ ಮಾಡಿ ಜಾರ ಅನಿಸ್ಕೊಂಡ ಈಗೆಲ್ಲ ಹೇಳ್ತಾರೆ ಇಂಥ ನಿಷಿದ್ಧವಾದ ಕಾಮನೆಯನ್ನು ಒಳಗಾಗಿ ಭಗವಂತ ಕಳ್ತನ ಮಾಡಿದ್ದಾನೆ ಗೋಪಿ ಜಾರನಾಗಿದ್ದಾನೆ ಅಂತಲ್ಲ ಅಂದುಕೊಂಡ್ರೆ ತಪ್ಪು ಯಾಕೆ ಕೃಷ್ಣನಿಗೆ ಕಾಮ ಉಪದ್ರವ ಇಲ್ಲ ಯಾಕಿಲ್ಲ ಈಕೆಲ್ಲ ಉತ್ತರ ಕೊಡಬೇಕಾಗಿತ್ತು ಕೃಷ್ಣ ಕಂಸನನ್ನು ಮರ್ದನ ಮಾಡಿದ ಎಲ್ಲ ಉತ್ತರ ಕೊಟ್ಟು ಕಾಮಕ್ಕೆ ಅಭಿಮಾನಿ ಯಾರು ಕಾಲು ನೇವಿದೈತ್ಯ ಅವನೇನಾಗಿ ಹುಟ್ಟಿದ್ದಾನೆ ಕಂಸನಾಗಿ ಹುಟ್ಟಿದ್ದಾನೆ ಏನ್ ಮಾಡಿದ ಅವನನ್ನು ಕುತ್ತಿಗೆ ಚಿಂತಾಯ್ತನಿಲ್ಲ ಕಾಮ ಅಭಿಮಾನಿ ದೇವತೆ ದೈತ್ಯನನ್ನೇ ಕೊಂದ ಕೃಷ್ಣನಿಗೆ ಕಾಮ ಉಪದ್ರವ ಇಲ್ಲಿ ಹಾಗಾಗಿ ಕಂಸವಾದನ ಎಂದು ಏನು ಸೂಚನೆ ಮಾಡ್ತಂದ್ರೆ ಕೃಷ್ಣನಿಗೆ ಕಾಮ ನಿಗ್ರಹ ಇದೆ ಅವನು ಕಾಮಕ್ಕೆ ಬಲಿಯಾಗಿಲ್ಲ ಯಾಕೆ ಗೊತ್ತುಂಟ ನಿಮಗೆ ಎಷ್ಟು ಚೆನ್ನಾಗಿ ಹೇಳಬೇಕು ಒಂದು ಸೈಡ್ ಏನೋ ಹೇಳ್ತದನ್ನು ಕೇಳಿ ಭಾಗವತದಲ್ಲಿ ಹಿಂದೆ ಏನು ಹೇಳಿದ್ದಾರೆ ಮುಂದೆ ಏನೇ ಹೇಳಿದ್ದಾರೆ ಕೃಷ್ಣನಿಗೆ ಕಾಮಯಿರಿ ಅಂತ ನೀವು ಎಲ್ಲಿ ಯಾವ್ದ್ರ ಮೂಲಕ ತಿಳ್ಕೊಳ್ಬೇಕು ಹೇಳಿ ಹೇಳಿ ಭಾಗವತ ಮೂಲಕ ತಿಳ್ಕೊಳ್ಬೇಕು ಬೇಡ ಕೃಷ್ಣನ ಪರಿಚಯ ಮಾಡಿ ಭಾಗವತ ಕೃಷ್ಣ ಏನ್ ಮಾಡಿದ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ ಅಂಗಸಂಗ ಮಾಡಿದ ಜಾರನಾದ ಚೋರನಾದ ಅಂತ ಅಲ್ಲಿ ಭಾಗವತ ಹೇಳುತ್ತೆ ಅದೇ ಭಾಗವತ ಕೃಷ್ಣ ಯಾರು ಎಂಬುದನ್ನು ಹೇಳ್ತದೆ ಅದರ ಬಗ್ಗೆ ನೀವು ಗಮನಿಸಿಲ್ವಾ ಹಿಂದೆ ಮುಂದು ನೋಡದೆ ಮಾತಾಡ್ತೀರಲ್ಲ ಏ ಕೃಷ್ಣ ಸ್ತ್ರೈಣಂ ಮೂಡಾಹ ಮೇನಿರೇ ಎಂದು ಭಾಗವತ ಹೇಳ್ತಾರೆ ಕೃಷ್ಣ ಸ್ತ್ರೀ ಲೋಲಪ ಅಂತ ಮೂರ್ಖ ತಿಳ್ಕೊಂಡ್ರು ಅಂತ ಹೇಳ್ತಾ ಇದೆ ಭಾಗವತ ಅದನ್ನು ನೀವು ಗಮನಿಸಿದಿಲ್ಲ ಎಲ್ಲಿ ಭಾಗ ಇದೆ ಅಷ್ಟು ಮಾತ್ರ ನಿಮಗೆ ಬ್ಯಾಡಿಗೆ ಟೀಕೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ನೋಡ್ಕೊಳ್ತೀರಿ ಕೃಷ್ಣನ ಮೂರ್ಖನು ತಿಳಿದೇರಿಗಳು ಸೈಣ ಸ್ತ್ರೀಲೋಲೋಪ ಅಂತ ತಿಳ್ಕೊಂಡ್ರು ಆದರೆ ಕೃಷ್ಣ ಸ್ತ್ರೀಲೋಲೋಪನಲ್ಲ ಯಾಕಲ್ಲ ಹೋಗಿ ಕೃಷ್ಣನ ರೂಪವನ್ನು ಹೇಳ್ತಕ್ಕಂಥದ್ದು ಯಾವುದು ಕೃಷ್ಣನ ಮೂಲ ರೂಪ ಯಾವುದು ಭಾಗವತೆ ಹೇಳ್ತಾ ಇದೆ ಯಾರು ನರನಾರಾಯಣರೇ ಅರ್ಜುನ ಕೃಷ್ಣರಾದರು ನರ ಇದ್ದಾನಲ್ಲ ಬದ್ರಿ ಅಲ್ಲಿ ನರನಾರಾಯಣ ಬದುರಿಲಿರುವ ನರಶೇಷನ ಅವತಾರ ಭಗವಂತನ ಆವೇಶ ಇದೆ ಅವನಲ್ಲಿ ಅವನೇ ಅರ್ಜುನನೊಳಗೆ ಪ್ರವೇಶ ಮಾಡಿದ ಅರ್ಜುನ ನರಾವೇಶ ಅವತಾರ ಕೃಷ್ಣ ಇದ್ದಾರಲ್ಲ ಆ ಬದ್ರಿನಾರಾಯಣನೇ ಕೃಷ್ಣನಾದ ಮತ್ತು ಬಾಯಿ ಮುಚ್ಚಿ ಕುತ್ಕೊಳ್ಳಿ ಬದ್ರಿನಾರಾಯಣನೇ ಕೃಷ್ಣನಾದ್ರೆ ಬದ್ರಿ ನಾರಾಯಣ ಏನ್ ಮಾಡಿದ್ದ ಅನ್ರಿ ತನ್ನ ಆ ರೂಪದಲ್ಲಿ ಏನ್ ಮಾಡಿದ್ದ ಹೇಳಿ ಏ ಮದ್ರಿ ನಾರಾಯಣ ಬಿಟ್ಟರೆ ಬೇರೆ ಯಾರಿಗೆ ಸ್ತ್ರೀಯರನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಭಾಗವತ ಹೇಳ್ತಾ ಇದೆ ಮದ್ರೀ ನಾರಾಯಣ ಮನಸ್ಸನ್ನು ಕದಡಬೇಕು ಅಂತ ಇಂದ್ರದೇವರು ಎಲ್ಲಾ ಸ್ತ್ರೀ ದಂಡನ್ನು ಕಳಿಸಿದ್ರೂ ಕೂಡ ಭಗವಂತ ಅದಕ್ಕೆ ವಶನ ಆಗಿಲ್ಲ ಕಾಮಕ್ಕೆ ವಶನ ಆಗಿಲ್ಲ ಕ್ರೋಧಕ್ಕೆ ವಶನ ಆಗಿಲ್ಲ ಒಬ್ಬ ಅಖಂಡಿತಾತ್ಮ ಕೃಷ್ಣನ್ ಅಲ್ಲ ಮದ್ರೀ ನಾರಾಯಣ ಬೇರೆ ಯಾರು ತಾನೆ ಸ್ತ್ರೀಯರಿಗೆ ಸೋಲುವುದಿಲ್ಲ ಸ್ತ್ರೀಯನ್ನು ಗೆದ್ದವನು ಭಗವಂತನೊಬ್ಬನೇ ನಾರಾಯಣ ಆ ಮಹಾತ್ಮನಾದ ಬದ್ರೀನಾರಾಯಣನೇ ಕೃಷ್ಣನಾಗಿ ಅವತರಿಸಿದಂತ ಮೇಲೆ ಕೃಷ್ಣನಿಗೆ ಇಲ್ಲಿಂದ ಕಾಮ ಉಪದ್ರವ ಕೃಷ್ಣ ನನಗೆ ಕಾಮ ನಿಗ್ರಹ ಮಾಡುವಂತ ತಂಡನಾಗಿ ಉಪದೇಶ ಕೊಡ್ತಾನೆ ತಾನೇ ಮಾಡಿಲ್ಲ ಅಲ್ಲ ಮಾಡಿ ತೋರಿಸಿದ್ದಾನೆ ಕಾಮ ನಿಗ್ರಹ ಅಲ್ಲ ಕಾಮದ ಅಭಿಮಾನಿಯನ್ನೇ ಕೊಂದುಬಿಟ್ಟಿದ್ದಾನೆ ಅದಕ್ಕೆ ನನಗೆ ಉಪದೇಶ ಗಟ್ಟಿಯಾಗಿ ಮಾಡ್ತಾನೆ ಆದರೆ ನಾವು ಅವನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ನಾವು ಇಟ್ಕೊಂಡೇನು ಸರಿ ಸರಿ ರೀ ಹಾಗಾದರೆ ಕಾಮ ಮೋಕ್ಷಕ್ಕೆ ವಿರೋಧಿ ಪುರುಷಾರ್ಥಕ್ಕೆ ವಿರೋಧಿ ಅವನ ನಿಗ್ರಹ ಮಾಡಲೇಬೇಕು ಅಂತ ಅಲ್ಲಿ ಕಾಮ ಹೇಗೆ ನಮಗೆ ಈ ಮೋಕ್ಷ ಶ್ರೇಯಸ್ಸಿಗೆ ವಿರೋಧಿಯಾಗ್ತಾನೆ ತೊಡಕಾಗ್ತಾನೆ ಅವನು ಹೇಗೆ ಪ್ರಬಲ ಒಂದೊಂದೇ ಹೇಳ್ತಾರೆ ಅಂದ್ರೆ ಒಂದೇ ರೀತಿಯಾಗಿ ಕಾಮ ಎಲ್ಲರನ್ನೂ ಆವರಿಸುವುದಿಲ್ಲ ಉತ್ತಮ ಜೀವನಿರ್ತಾರೆ ಮಧ್ಯಮ ಜೀವನಿರ್ತಾರೆ ಅಂದ್ರೆ ರಾಜಸ ಜೀವರು ಮತ್ತೊಂದು ತಾಮಸ ಜೀವರಿರ್ತಾರೆ ಎಲ್ಲವರಿಗೂ ಕೂಡ ಕಾಮ ಒಂದೇ ರೀತಿಯಲ್ಲಿ ತೊಂದರೆ ಕೊಡುವನಲ್ಲ ಅಲ್ಲಿ ತಾರತಮ್ಯ ಇದೆ ಅಂತ ಹೇಳ್ತಾರೆ ಉತ್ತಮ ದೀವರಿಗೆ ಹೇಗೆ ಅವನು ಆ ಉತ್ತಮ ಜೀವರನ್ನು ಆವರಿಸ್ತಾನಂದ್ರೆ ಬೆಂಕಿಯನ್ನು ಹೊಗೆ ಆವರಿಸಿದಂತೆ ಧೂಮೇನ ಆವರಿಯ ದೇವನ್ನಿಹಿ ಯಥಾದರ್ಶೋ ಮಲೇನಚ ಯಥೋರ್ಬೇನಾವೃತ ಗರ್ಭ ತಥಾತೇನೇದಾವೃತ ಇಡೀ ಸಮಗ್ರ ಜೀವಜಾತ ಕಾಮದಿಂದ ಆವರಿಸಲ್ಪಟ್ಟದ್ದೇ ಹೇಗೆ ಅಂದರೆ ಮೂರು ದೃಷ್ಟಾಂತ ಹಗೆಯಿಂದ ಬೆಂಕಿ ಆವರಿಸುವಂತೆ ಮಾಲಿನ್ಯ ಧೂಳಿನಿಂದ ಕನ್ನಡಿ ಆವರಿಸುವಂತೆ ಗರ್ಭವೆಷ್ಟನ ಚೀಲದಿಂದ ಗರ್ಭವು ಆವರಿಸುವಂತೆ ಕಾಮದಿಂದ ಈ ಜೀವಜಾತ ಜೀವ ಸಮುದಾಯ ಆವೃತಗೊಂಡಿದೆ ಆವರಣ ಕಾಮಾವರಣಕ್ಕೆ ಒಳಗಾಗಿದೆ ಏನ್ರೆ ಒಂದು ದೃಷ್ಟಾಂತ ಸಾಕಾಗೋದಿಲ್ವಾ ಮೂರ್ ಮೂರು ದೃಷ್ಟಾಂತ ಯಾಕೆ ಕೊಟ್ಟದ್ದು ಅದು ಗೊತ್ತಾಗಲ್ಲ ಮೂರು ದೃಷ್ಟಾಂತ ಅಗತ್ಯವೇ ಇಲ್ಲ ಒಂದು ದೃಷ್ಟಾಂತ ಸಾಕೊಂಡ್ರೆ ಇಲ್ಲ ಒಬ್ಬೊಬ್ಬರನ್ನು ಹೇಗೆ ಉತ್ತಮ ಮಧ್ಯಮ ಅಥವಾ ಜೀವನನ್ನ ಒಂದೇ ತರದಲ್ಲಿ ಆವರಿಸಿಲ್ಲ ಭಿನ್ನ ಭಿನ್ನ ರೀತಿಯಲ್ಲಿ ಆವರಿಸ್ತದೆ ಹೊಗೆಯಿಂದ ಬೆಂಕಿ ಆವೃತವಾಗುವಂತೆ ಈ ಉತ್ತಮ ಜೀವ ಹಾಗೆ ಹೊಗೆಯಿಂದ ಬೆಂಕಿ ಆವೃತವಾಗ ಕಾಮದಿಂದ ಆವೃತನಾಗ್ತಾನೆ ಅಂದ್ರೆ ಅಂತ ಏನಾಯಿತು ಅಷ್ಟು ಜ್ಞಾನಕ್ಕೆ ಪ್ರತಿಬಂಧಕ ಅಲ್ಲ ಈಗ ನೋಡಿ ಹೊಗೆ ಬೆಂಕಿಯನ್ನು ಆವರಿಸ್ತದೆ ಹೋಮ ಮಾಡ್ತಾ ಇರ್ತದೆ ಬೆಕ್ಕೆ ಹುತ ಪ್ರಜ್ವಲಿಸ್ತಾ ಇರ್ತಾನೆ ಸುತ್ತಲೂ ಹೊಗೆ ಇರುತ್ತೆ ಆದರೆ ಪೂರ್ತಿ ಹೊಗೆ ಆವರಿಸುವುದಿಲ್ಲ ನಮ್ಮ ಸ್ವಲ್ಪ ಸ್ವಲ್ಪ ಕಾಗತ್ತೆ ಬೆಂಕಿ ಪೂರ್ತಿ ಆವರಿಸುವುದಿಲ್ಲ ಪೂರ್ಣ ಪ್ರಮಾಣದಲ್ಲಿ ಬೆಂಕಿಯನ್ನು ಆವರಿಸುವುದಿಲ್ಲ ಹಾಗೆ ಹಾಗೆ ಉತ್ತಮ ಜೀವನನ್ನ ಕಾಮ ಅಷ್ಟು ಜೋರಾಗಿ ಆವರಿಸುವುದಿಲ್ಲ ಅದರಲ್ಲಿಯೂ ತಾರತಮ್ಯ ಉಂಟು ಅಂತ ಹೇಳ್ತಾ ಇದ್ದಾರೆ ಅದನ್ನ ನಂತರ ಅದಮ ಜೀವ ಉತ್ತ ಮಧ್ಯಮ ಜೀವರನ್ನು ಮಾತ್ರ ಈಗ ಹೊಗೆ ಕನ್ನಡಿ ಮೇಲೆ ಎಲ್ಲ ಕೊಲೆ ತುಂಬಿಕೊಂಡಿದೆ ಕೊಳೆಯಿಂದ ಕನ್ನಡಿ ಆವರಿಸುವಂತೆ ಸ್ವಲ್ಪ ಮಧ್ಯಮ ಜೀವರನ್ನು ಸ್ವಲ್ಪ ಜಾಸ್ತಿ ಈ ಕಾಮ ಆವರಿಸ್ತದೆ ಇನ್ನು ಅದಮ ಜೀವನಂತೂ ಕೇಳೋದೆ ಬೇಡ ಅದಮ ಜೀವನನ್ನು ಮಾತ್ರ ಜೋರಾಗಿ ಆವರಿಸಿಬಿಡ್ತಾರೆ ಗರ್ಭ ಚೀಲ ಇರತ್ತೆ ಗರ್ಭ ಜೀನದ ಒಳಗೆ ಗರ್ಭ ಶಿಶು ಇರುತ್ತೆ ಕೈ ಕಾಲ ದಾಖಲಿಕ್ಕಾಗಲ್ಲ ಪೂರ್ಣ ಪ್ರಮಾಣದಲ್ಲಿ ಆವರಿಸಿಬಿಡುತ್ತೆ ಆ ಶಿಶುವನ್ನ ಅಷ್ಟು ಜೋರಾಗಿ ಅಧವನಿಯವರನ್ನ ಕಾಮ ಆವರಿಸ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ತಾರತಮ್ಯಕ್ಕೆ ಅನುಗುಣವಾಗಿ ಜ್ಞಾನಕ್ಕೆ ಪ್ರತಿಬಂಧಕನಾಗ್ತಾನೆ ಕಾಮ ಉತ್ತಮ ಕಾವಾ ಕಾವ ಜ್ಞಾನಕ್ಕೆ ಅದು ಬೆಂಕಿಯ ಪ್ರಕಾಶ ಬೆಂಕಿ ಪ್ರಕಾಶ ರೂಪ ಆದರೂ ಕೂಡ ಅದರ ಜ್ಞಾನ ಬರದಂತೆ ಹೊಗೆ ಮಾಡುತ್ತೆ ಅದು ಅಷ್ಟು ಜೋರಾಗಿ ಅಲ್ಲ ಅಲ್ಪ ಜ್ಞಾನಕ್ಕೆ ಪ್ರತಿಬಂಧಕ ಅದರಂತೆ ಅಲ್ಪ ಜ್ಞಾನಕ್ಕೆ ಪ್ರತಿಬಂಧಕ ಆದರೆ ಕನ್ನಡಿ ಎಂಬುದು ಇದು ಮಾನಿತ್ಯದಿಂದ ಅದು ಕೂಡಿದಾಗ ಅಲ್ಲಿ ಪ್ರತಿಬಿಂಬ ಕಾಣದಂತೆ ಸ್ವಲ್ಪ ಜೋರಾಗಿಯೇ ಪ್ರತಿಂಬ ಜ್ಞಾನ ಬಾರದಂತೆ ಮಾಡುತ್ತೆ ಮನಸ್ಸಿನಲ್ಲಿ ಕಾಮ ಎಂಬುದಿದ್ರೆ ಅಂತಃಕರಣ ಎಂಬ ಕನ್ನಡಿಯಲ್ಲಿ ದೇವರ ದರ್ಶನ ಅಷ್ಟು ಸ್ಪಷ್ಟವಾಗುವುದಿಲ್ಲ ಅದಕ್ಕೆ ಅಂತಃಕರಣ ಎಂಬ ಕನ್ನಡಿಯಲ್ಲಿ ಧೂಡಿರಬಾರದು ಕನ್ನಡ ಧೂಳಿದ್ರೆ ಹೇಗೆ ಪ್ರತಿಬಿಂಬ ಅಲ್ಲಿ ಅದರ ಪ್ರಕಾಶ ಆಗೋದಿಲ್ವೋ ಅದರಂತೆ ಭಗವಂತನ ದರ್ಶನ ಆಗುವುದಿಲ್ಲ ಸ್ವಲ್ಪ ಜೋರಾಗೇ ಅದು ಜ್ಞಾನಕ್ಕೆ ಪ್ರತಿಬಂಧಕ ಆಗತ್ತೆ ಇನ್ನು ಗರ್ಭವಿಷ್ಟರ ಚರ್ಮ ಇದ್ರಂತೂ ಕೇಳುವುದೇ ಬೇಡ ಮುಖಾದಿಗಳ ಅಲ್ಲಿ ಕನ್ನಡಿ ಕಾಣ ಕನ್ನಡಲ್ಲಿ ಕಾಣದ್ರೆ ದೂಡಿದ್ರೆ ಹಾಗೆ ಜೀವಾಂತಕರಣ ಎಂಬುದು ಕಾಮದಿಂದ ಆವೃತವಾದಾಗ ಭಗವಂತನ ಸ್ವರೂಪ ಅಥವಾ ಜೀವನ ಸ್ವರೂಪವಾಗಲಿ ಸರಿಯಾಗಿ ಪ್ರಕಾಶಿತವಾಗುವುದಿಲ್ಲ ವಸ್ತುತಸ್ತು ಹೊಗೆ ಪ್ರಕಾಶರೂಪ ಆದರೂ ಕೂಡ ಬೆಂಕಿ ಅದು ಬಗೆಯಿಂದ ಆವೃತ ಆದಾಗ ಇನ್ನೊಬ್ಬರಿಗೆ ಅದೇ ಜ್ಞಾನ ಬರುವುದಿಲ್ಲ ಹಾಗೆ ಪರಮಾತ್ಮ ಬೆಂಕಿಯಂತೆ ಸ್ವಪ್ರಕಾಶ ಅಲ್ಲಿ ಅದರ ಬಗ್ಗೆ ಇನ್ನೊಬ್ಬರಿಗೆ ಪಗೆ ಹೇಗೆ ಜ್ಞಾನ ಬಾರದಂತೆ ಮಾಡುತ್ತೋ ನಮಗೆ ಯಾರಿಗೂ ಭಗವಂತನ ಜ್ಞಾನ ಬಾರದಂತೆ ಈ ಕಾಮ ಮಾಡುತ್ತೆ ಅಂತಕ್ಕಂಥದಂತೂ ಕನ್ನಡಿಯಲ್ಲಿ ಧೂಳು ಕೂತ್ಕೊಂಡ್ರೆ ನಮ್ಮ ಮುಖ ಅಭಿವ್ಯಕ್ತವಾಗುವುದಿಲ್ಲ ಹಾಗೆ ಮನಸ್ಸಿನಲ್ಲಿ ಮನೋದರ್ಪಣದಲ್ಲಿ ಕಾವು ಎಂಬ ಧೂಳು ಕೂತ್ಕೊಂಡ್ರೆ ಅಲ್ಲಿ ಬಿಂಬರೂಪಿಯಾದ ಭಗವಂತನ ದರ್ಶನ ಆಗುವುದಿಲ್ಲ ಆ ರೀತಿಯಾಗಿ ಅದು ಪ್ರತಿಬಂಧಕ ಆಗತ್ತೆ ಅದರಂತೆ ಇನ್ನು ಗರ್ಭವೇಷ್ಠನ ಚೀಲದಿಂದ ಮಗು ಆವೃತವಾದ ಕೈಕಾಲು ಹಂದಾಕ್ಲಿಕ್ಕೆ ಆಗುವುದಿಲ್ಲ ಅದರಂತೆ ಅಥವಾ ಜೀವನಿಗೆ ಕಾಮ ಆವರಿಸಿಬಿಟ್ರೆ ಶಿಶುವನ್ನು ಗರ್ಭವೇಷ್ಠನ ಚರ್ಮ ಸುತ್ತಿಕೊಂಡಂತೆ ಬಿಗಿಯಾಗಿ ಸುತ್ತಿಕೊಂಡು ಸ್ವಲ್ಪವೂ ಜ್ಞಾನ ವಿಚಾರದಲ್ಲಿ ಸ್ವಲ್ಪವು ಏನೂ ಮಾಡಲಿಕ್ಕೆ ಆಗುತ್ತಿದೆ ಅವರಿಗೆ ಅಷ್ಟು ಅವನನ್ನು ತಡೆಗಟ್ಟಿಬಿಡುತ್ತೆ ಕೈಕಾಲು ಬಂದ್ ಮಾಡಿ ಚಟ್ ಚಟುವಟಿಕೆ ಇಲ್ಲದಂತೆ ಮಾಡುವಂತೆ ಏನೋ ಜ್ಞಾನವೋಸ್ಕರ ಅವನು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತೆ ಮಾಡಿಬಿಡುತ್ತೆ ಹಾಗಾಗಿ ಇಷ್ಟು ಸ್ಟ್ರಾಂಗ್ ಇದೆ ಕಾಮ ಅದನ್ನು ನೀನು ಗೆಲ್ಲಬೇಕು ಅಯ್ಯೋ ಅದು ಒಂದೊಂದು ಸತಿ ಫ್ರೆಂಡ್ಶಿಪ್ ಮಾಡಿಕೊಳ್ಳೋಣ ಸಂಧಾನ ಮಾಡಿಕೊಂಡು ಅಯ್ಯೋ ನಿತ್ಯವೈರಿಣ ಅದು ಎಂದೂ ಒಳ್ಳೆಯದಾಗುವುದಿಲ್ಲ ಅದು ಮಿತ್ರನೇ ಅಲ್ಲವೇ ಅಲ್ಲ ನಿತ್ಯವೈರಿ ಅದು ಹಾಗಾಗಿ ಆವೃತ ಜ್ಞಾನಮೇತೇನ ಜ್ಞಾನಿ ನಾ ನಿತ್ಯವೈರಿಣ ಕಾಮರೂಪೇಣ ಕೌಂಟೇಯ ದುಷ್ಪೂರೇಣ ಅನವೇನಚ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಅಲ್ರಿ ನೀವು ಹೇಳಿದಿರಲ್ವಾ ಅದು ಜ್ಞಾನಕ್ಕೆ ಪ್ರತಿಬಂಧಕ ಅಂತ ಕಾಮ ಜ್ಞಾನ ಬಂದುಬಿಟ್ಟಿದೆ ಪಂಡಿತರಿಗೆ ಇಪ್ಪತ್ತು ಕಾಮ ಬಂದ ಈಗ ಜ್ಞಾನ ಹುಡ್ತಲ್ಲ ಜ್ಞಾನ ಹುಟ್ಟಕ್ಕಿಂತ ಮೊದಲು ಕಾಮ ತೊಂದರೆ ಕೊಡ್ತದೆ ಹುಟ್ಟಿದ ನಂತರ ಜ್ಞಾನ ಬಾರದಂತೆ ಮಾಡಲಿಕ್ಕೆ ಸಾಧ್ಯ ಅಂತ ಜ್ಞಾನ ಹುಟ್ಕೊಂಡ್ಬಿಟ್ಟಿದೆ ಜ್ಞಾನ ಹುಟ್ಟಿದ ನಂತರ ಕಾಮ ಹುಡ್ತು ಏನು ಹೇಳ್ತೇವೆ ಅದು ಜ್ಞಾನ ಉತ್ಪತ್ತಿ ಆಗದಂತೆ ಮಾಡಲಿಕ್ಕೆ ಸಾಧ್ಯ ಉಂಟಾದರೆ ಅದಕ್ಕೆ ಉತ್ತರ ಕೊಡ್ತಾರೆ ಕೆಲವರು ಆವೃತ ಜ್ಞಾನಮೇತೇನ ಜ್ಞಾನಿನಾ ನಿತ್ಯವೈರಿಣ ಅಲ್ಲಿ ಜ್ಞಾನ ಹುಟ್ಟದ್ದಂತೆ ಪ್ರತಿಬಂಧಕ ಮಾಡಬೇಕಾದ್ರೆ ಮೊದಲು ಕಾಮ ಬಂತು ಜ್ಞಾನ ಹುಟ್ಟಿದಂತೆ ಮಾಡ್ತು ಮೊದಲೇ ಜ್ಞಾನ ಹುಡ್ತು ಅದ ಕಾಮ ಬಂತು ಈಗ ಜ್ಞಾನ ಹುಟ್ಟದಂತೆ ಮಾಡಲಿಕ್ಕೆ ಆಗುದಿಲ್ಲಲ್ಲ ಅಂದ್ರೆ ಹುಟ್ಟಿದ ಜ್ಞಾನ ಉಪಯೋಗದ ಬೇಡಲ್ಲ ಶಾಸ್ತ್ರದಿಂದ ಜ್ಞಾನ ಬಂದಿದ್ರೂ ಕೂಡ ಪಂಡಿತರಿಗೆ ಏನಾಗುತ್ತೆ ಅಂದ್ರೆ ಹುಟ್ಟಿದ ಜ್ಞಾನ ಅದು ಏನಾಗತ್ತೆ ಆವೃತವಾಗುತ್ತೆ ಕಾಮದಿಂದ ಆವೃತವಾದಾಗ ಅದು ಅಪರೋಕ್ಷ ಜ್ಞಾನ ಹುಟ್ಟಲಿಕ್ಕಾಗುತ್ತೆ ಶಾಸ್ತ್ರದಿಂದ ಜ್ಞಾನ ಪಡೆದು ಯಾಕೋಸ್ಕರ ಭಗವಂತರ ದರ್ಶನ ಪಡಲಿಕ್ಕೋಸ್ಕರ ಭಗವಂತನ ದರ್ಶನ ರೂಪ ಕಾರ್ಯವನ್ನು ಮಾಡದಂತೆ ಹುಟ್ಟಿದ ಜ್ಞಾನ ತಡೆಗಟ್ಟದೆ ಯಾವುದೂ ಕಾಮ ಅಂದ್ರೆ ಪರೋಕ್ಷ ಜ್ಞಾನ ಬಂದರೂ ಉಪಯೋಗ ಇಲ್ಲ ಅದು ಅಪರೋಕ್ಷ ಜ್ಞಾನ ಅದರನ್ನು ಹುಟ್ಟಿಸದಂತೆ ಅದರ ಕೈಕಲ್ಕಟ್ಟೆಯಾಗಿರುತ್ತೆ ಯಾವುದೂ ಕಾಮ ಏನು ಉಪಯೋಗ ಬೇಡಲ್ಲ ಸರಿ ಮತ್ತೆ ಮೊದಲನೇ ಕಾಮ ಬಂದಂತೂ ಕೇಳದೆ ಬೇಡ ಜ್ಞಾನವೇ ಹುಟ್ಟುವುದಿಲ್ಲ ಹುಟ್ಟಿದ್ರೂ ಕೂಡ ಹುಟ್ಟಿದ್ರೂ ಕೂಡ ಕೊನೆಗೆ ಕಾಮ ಬಂದರೆ ಅವನಿಗೆ ಅದೇನು ಕೆಲಸ ಮಾಡೋಲ್ಲ ಚೆನ್ನಾಗಿ ಎಷ್ಟು ಜೋರಿದೆ ಅದು ಆಮೇಲೆ ಎಚ್ಚರ ಇರಬೇಕು ಅಂತ ಹೆಸರೇ ನನಗೆ ಕಾಮಾರೂಪ ಕಾಮ ಎಂಬುದಾಗಿ ಹೆಸರು ಆಗ ಹೇಳಿದೆ ದುಷ್ಪೂರ ಅದನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಎಷ್ಟು ಕೊಟ್ಟರು ಸಾರದು ಆ ನಲಂಬುದ್ಧಿ ಇಲ್ಲ ಕಟ್ಟಿಗೆ ಬೆಂಕಿ ಬೆಂಕಿ ಕಟ್ಟಿ ಹಾಕಿದಷ್ಟು ಇನ್ನೂ ಕೊಡು ಇನ್ನೂ ಕೊಡು ಇನ್ನೂ ಕೊಡು ಇನ್ನೂ ಕೊಡು ಸಾಕೋ ಅಂತ ಅನಿಸೋದಿಲ್ಲ ಇಷ್ಟು ಭಯಾನಕ ಆಗಿದೆ ಕಾಮ ಇದರ ಬಗ್ಗೆ ತುಂಬ ಎಚ್ಚರಿಂದ ಇರಬೇಕು ಅಂತ ಕೃಷ್ಣ ಹೇಳಿದ ಸರಿ ಆ ಕಾಮನನ್ನು ನಾವು ಕೊಲ್ಲಬೇಕು ಒಬ್ಬ ಶತ್ರುವನ್ನು ಕೊಲ್ಲಬೇಕಾದ್ರೆ ಅವನು ಇರ್ತಕ್ಕಂಥ ತಾಣ ಅದನ್ನೇನು ಮಾಡ್ಬೇಕು ಅವನು ಎಲ್ಲಿ ಇರ್ತಾನೆ ಅದನ್ನೇನ್ ಮಾಡಬೇಕು ಅದನ್ನ ವಶ ಮಾಡಿಕೊಳ್ಬೇಕು ಶತ್ರು ಎಲ್ಲಿ ಅಡಗೋ ತಾಣ ಇದೆ ಶತ್ರು ಎಲ್ಲಿ ಅಡಗಿಕೊಂಡಿರ್ತಾನೋ ಆ ತಾಣವನ್ನ ವಶ ಮಾಡಿಕೊಂಡ್ರೆ ಅಲ್ಲಿರ್ತಕ್ಕಂತಹ ಶತ್ರುವನ್ನ ಗೆಲ್ಲಿಕೆ ಸಾಧ್ಯ ಹಾಗಾಗಿ ಆ ಶತ್ರು ಇರ್ತಕ್ಕಂತಹ ತಾಣ ಯಾವುದು ಅದು ಗೊತ್ತಾದ್ರೆ ಆ ಶತ್ರುವನ್ನು ನಿಗ್ರಹ ಮಾಡಲಿಕ್ಕೆ ಸುಲಭ ಆಗಲ್ಲ ಯಾಕೆ ಶತ್ರು ಇರ್ತಕ್ಕಂಥ ತಳ ಏನಿದೆ ಅದನ್ನು ವಶ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಶತ್ರುವನ್ನು ಹಿಟ್ ಮಾಡಲಿಕ್ಕೆ ಬರಲ್ಲ ಯಾವುದದು ಆ ಕಾಮ ಎಂಬ ಶತ್ರು ಎಲ್ಲೆಲ್ಲ ಕುತ್ಕೊಂಡಿದೆ ಇಂದ್ರಿಯಾಣಿ ಮನೋಬುದ್ಧಿ ಅಸ ಅಧಿಷ್ಠಾನ ಮುಚ್ಚತೆ ಏತೈ ವಿಮೋಹ ಯೇಶ ಜ್ಞಾನಮಾವೃತ್ಯ ದೇಹಿ ಕಾಮ ಎಂಬ ಶತ್ರುವಿಗೆ ಎಷ್ಟು ಇಂದ್ರಿಯಗಳು ಜ್ಞಾನ ಇಂದ್ರಿಯ ಕರ್ಮ ಇಂದ್ರಿಯ ಮತ್ತು ಮನಸ್ಸು ಮತ್ತು ಬುದ್ಧಿ ಏನ್ರಿ ಬುದ್ಧಿ ಅಂದ್ರೆ ಏನು ಮನಸ್ಸಂದ್ರೆ ಏನು ಒಂದೇ ಅಂದ್ರೆ ಅಲ್ಲ ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪ ಹಾಗ್ ಮಾಡ್ತೇನೆ ಹೀಗೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡೋದು ವಿಕಲ್ಪ ಹಾಗು ಹೀಗೋ ಹಾಗೆ ಮಾಡಲಿಯೋ ಹೀಗೆ ಮಾಡ್ಲೋ ಈ ಗೊಂದಲ ಇದು ಮನಸ್ಸು ಬುದ್ಧಿ ಅಲ್ಲಿ ಹಾಗಲ್ಲ ಹೀಗೇ ಮಾಡ್ತೇನೆ ಅಂತ ನಿರ್ಣಯ ಅಲ್ಲಿ ಗೊಂದಲ ಇರೋದಿಲ್ಲ ಕಾರ್ಯಕಾರ್ಯ ನಿರ್ಣಯ ಮಾಡತಕ್ಕಂಥ ಶಕ್ತಿ ಇದ್ಬಿಟ್ರೆ ಅದನ್ನು ಬುದ್ಧಿ ಅಂತ ಕರೀತಾರೆ ಗೊಂದಲ ಇದ್ರೆ ಅದನ್ನು ಮನಸ್ಸು ಸಂಶಯಾತ್ಮಕವಾದದ್ದು ಹಾಗೋ ಹೀಗೋ ಲೋಲಾಯ ಮಾಡ್ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹಾಗೆ ಮಾಡ್ಲಿಯೋ ಹೀಗೆ ಮಾಡ್ಲೋ ಅಂತ ಇದೆಲ್ಲ ಎಲ್ಲವುದರಲ್ಲಿ ಕೂತ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಅದಕ್ಕೆ ಎಲ್ಲವುದಕ್ಕಿಂತಲೂ ಕೂಡ ಮನೋಬುದ್ಧಿಯದ ಪ್ರಧಾನ ಸ್ಥಾನ ಅಲ್ಲಿ ಕೂತ್ಕೊಂಡು ತೊಂದರೆ ಕೊಡ್ತಾನೆ ಏತೈ ಅಲ್ಲಿ ಕೂತ್ಕೊಂಡು ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ವಿಷಯ ಸಂಪರ್ಕವನ್ನು ಪಡೆದ ಮನಸ್ಸು ಇಂದ್ರಿಯದ ಮೂಲಕ ಈ ಕಾಮ ಎಂಬ ಶತ್ರು ಏನ್ ಮಾಡ್ತಾನೆ ಅಂದ್ರೆ ಜ್ಞಾನ ಬಾರದಂತೆ ನಡೀತಾನೆ ಬಂದ ಜ್ಞಾನ ಅಪರೋಕ್ಷ ಜ್ಞಾನ ಕೊಡದಂತೆ ತಡೆದು ವಿಮೋಹಯತಿ ಸಂಸಾರ ವ್ಯಾಮೋಹದಲ್ಲಿ ಬೀಳಿಸಿಬಿಡ್ತಾನೆ ಎಚ್ಚರಿಕೆ ಇಷ್ಟು ಹೇಳಿದಾಗ ಸರಿ ಇಷ್ಟು ಭಗವಂತ ಆ ಶತ್ರು ಎಲ್ಲಿದ್ದಾನೆ ಶತ್ರುವನ್ನ ಆ ಮನಸ್ಸು ಆ ಶತ್ರುವಿನ ತಾಣ ಬುದ್ಧಿ ತಾಣ ಇಂದ್ರಿಯ ತಾಣ ಅದು ಎತ್ ಅಂತ ಅಂತಹ ಬುದ್ಧೀಂದ್ರಿಯಾದಿಗಳನ್ನು ಮದಲು ವಶ ಶತ್ರುವನ್ನ ಅಲ್ಲಿ ಅಡಗಿರ್ತಕ್ಕಂಥವನ್ನು ಕೊಲ್ಲಕ್ಕೆ ಸುಲಭ ಆಗುತ್ತೆ ತಸ್ಮಾತ್ವ ಇಂದ್ರಿಯಾಣವು ನಿಯಮ್ಯ ಭರತರ್ಷವಾಂ ಪ್ರಗ ಇಸ್ಯೇನಂ ಜ್ಞಾನ ವಿಜ್ಞಾನ ನಾಶನಂ ಭರತ ಋಷ ಭರತ ನೀನೇ ಮಾಡಿಲ್ಲ ಅಂದ್ರೆ ನೀನು ಭರತಕುಂಡದಲ್ಲಿ ಹುಟ್ಟಿ ನೀನೇ ಅದನ್ನು ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಬೇಕು ಮಾಡು ಇಂದ್ರಿಯವನ್ನು ಮೊದಲು ಗೆದ್ದು ಎಲ್ಲುವುದಂದ್ರೆ ನಿಯಮನ ಮಾಡು ಅಂತ ಎಷ್ಟು ಚೆನ್ನಾಗಿ ರಾಯರು ಹೇಳ್ತಾರಂದ್ರೆ ನೋಡಪ್ಪ ಮನಸ್ಸಿಗೂ ಇಂದ್ರಿಯಕ್ಕೂ ವಿಷಯ ಪದಾರ್ಥದ್ದು ಸಂಪರ್ಕ ಆದಂತೆ ಮಾಡು ಮೊದಲು ನೋಡ್ಲಿಕ್ಕೆ ಹೋಗ್ಬೇಡ ಕೇಳಲಿಕ್ಕೆ ಹೋಗ್ಬೇಡ ಹೀಗೆ ಮನಸ್ಸಿಗೂ ಇಂದ್ರಿಯಕ್ಕೂ ವಿಷಯ ಪದಾರ್ಥಗಳಿಗೂ ಸಂಪರ್ಕ ಆಗದಂತೆ ಮಾಡಬೇಕು ಇದು ನಿಯಮನ ಅಕಸ್ಮಾತ್ ಆ ರೂಪ ರಸ ಇತ್ಯಾದಿ ನಮ್ಮ ಇಂದ್ರಿಯ ಅದಕ್ಕೆ ಸಂಪರ್ಕ ಆಯ್ತಂತೆ ಇಟ್ಕೊಳ್ಳೋಣ ಅಕಸ್ಮಾತ್ ಆಗಿದ್ರೂ ಕೂಡ ಮನಸ್ಸು ಬುದ್ಧಿ ಅದನ್ನು ಟಚ್ ಮಾಡದಂತೆ ನೋಡಬೇಕು ಮನಸ್ಸು ಬುದ್ಧಿಗೂ ಅಟ್ಯಾಚ್ ಆಗಬಾರ್ದು ಇಂದ್ರಿಯಕ್ಕೆ ಆದರೆ ಅದು ಚಿಂತೆ ಇಲ್ಲ ಅದನ್ನು ಮನಸ್ಸು ಸರಬರಾಜು ಮಾಡಬಾರದು ಮನಸ್ಸಿಗೆ ಇಂದ್ರಿಯವರು ತಾವು ಗ್ರಹಣ ಮಾಡಿಕೊಂಡು ವಿಷಯ ಪದಾರ್ಥಗಳ ಮನಸ್ಸು ಬುದ್ಧಿಗೆ ಸರಬರಾಜು ಮಾಡಬಾರದು ಅದರ ಸಂಪರ್ಕ ಆಗಲಿ ಅಂತ ನೋಡ್ಕೊಡ್ಬೇಕು ಏ ಸರಬರಾಜು ಮಾಡಬಹುದು ಇಂದ್ರಿಯ ದ್ವಾರ ಮನಸ್ಸು ಮತ್ತು ಬುದ್ಧಿಯಲ್ಲಿಯೂ ಕೂಡ ವಿಷಯ ಸಂಪರ್ಕ ಆಯಿತು ಏನ್ ಮಾಡಲಿ ಅಂತ ಹೇಳಿದ್ರೆ ಸಂಪರ್ಕ ಆದರೂ ಪರವಾಗಿಲ್ಲ ಅದು ನಿನ್ನ ಮನಸ್ಸು ಬುದ್ಧಿಯನ್ನ ಕ್ಷೋಭೆಗೊಳಿಸಬಾರ ಹಾಗೆ ಮಾಡ್ಕೋದು ಹೇಳಿ ಮನಸ್ಸಿಗೆ ಬುದ್ಧಿಗೆ ಒಳಿತು ಕೆಡುಕುಗಳ ವಿಷಯ ಪದಾರ್ಥಗಳು ಸಂಪರ್ಕ ಆದರೂ ಕೂಡ ಮನಸ್ಸು ಯಾವಾಗ ಕ್ಷೇಭೆಗೊಳ್ಳುವುದಿಲ್ಲ ಹೇಳಿ ಮೊನ್ನೆ ಬಂತಲ್ಲ ಯಾವಾಗ ಕ್ಷೋಭೆಗೊಳ್ಳುವುದಿಲ್ಲ ವಿಕಾರ ಆಗುದಿಲ್ಲ ಯಾವಾಗ ಕ್ಷಮೆಗೊಳ್ಳುದಿಲ್ಲ ಹೇಳಿ ಯಾವಾಗ ಕ್ಷಮೆಗೊಳ್ಳುವುದಿಲ್ಲ ಅಭಿಮಾನ ತ್ಯಾಗದಿಂದ ಅಭಿಮಾನ ತ್ಯಾಗ ಮಾಡಿದ್ರೆ ವಿಷಯ ಸಂಪರ್ಕ ಆದರೂ ಮನಸ್ಸಿಗೆ ಏನೂ ಆಗಲ್ಲ ಅದನ್ನು ಮಾಡಬೇಕು ಇಷ್ಟು ಮಾಡಬೇಕು ಅಂತ ಇದೇ ಇಂದ್ರಿಯ ಜಯ ಅಂತ ಹೇಳ್ತಾ ಈ ಇದನ್ನು ಮಾಡಿಲ್ಲಂದ್ರೆ ಉಪದ್ರ ಕೊಡುತ್ತೆ ಅದು ಮನಸ್ಸನ್ನು ಹತ್ತೋಟಿ ಮಾಡಿಲ್ಲ ಅಂದ್ರೆ ಆರಾಮವಾಗಿ ಕಾವೈಿತು ಉಪದ್ರವ ಕೊಡೋದೆ ಜ್ಞಾನ ವಿಜ್ಞಾನನಾಶನಂ ಜ್ಞಾನ ಅಂದ್ರೆ ಏನ್ರಿ ವಿಜ್ಞಾನ ಅಂದ್ರೆ ಏನ್ರಿ ಜ್ಞಾನಂ ತು ಶಾಸ್ತ್ರ ಜ್ಞಾನಂ ವಿಜ್ಞಾನಂ ಬ್ರಹ್ಮವೇದನ ಶಾಸ್ತ್ರದಿಂದ ಬರ್ತಕ್ಕಂಥ ಜ್ಞಾನ ಜ್ಞಾನ ವಿಜ್ಞಾನ ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಅದನ್ನು ವಿಜ್ಞಾನ ಇದು ಒಂದು ಮುಖದ ಅರ್ಥ ಜ್ಞಾನ ವಿಜ್ಞಾನ ಅಂದ್ರೆ ಇನ್ನೊಂದು ಅರ್ಥ ಜ್ಞಾನ ಅಂದ್ರೆ ಜನರಲ್ ಎಲ್ಲರೂ ಮೋಕ್ಷಕ್ಕೆ ಸಂಪಾದನೆ ಮಾಡುವೇ ಬೇಕಾದ ಸಾರ್ವಜನಿಕ ಅಂದ್ರೆ ಸಾರ್ವಜನಿಕರನ್ನು ಮತ್ತೆ ಸಾತ್ವಕರು ಮಾತ್ರ ಸಾರ್ವಜನಿಕರು ಅವರು ಎಲ್ಲರೂ ಸಂಪಾದನೆ ಮಾಡಬೇಕಾದ ಜ್ಞಾನ ಮೋಕ್ಷಕ್ಕೋಸ್ಕರ ಅದ್ಯಾವುದು ಯಾವ್ದ್ರಿ ಹರಿ ಸರ್ವೋತ್ತಮತ್ವಾದಿ ಜ್ಞಾನ ವಿಜ್ಞಾನ ಎಲ್ಲರೂ ಸಂಪಾದನೆ ಮಾಡ್ಲಿಕ್ಕೆ ಬೇಕಾಗಿಲ್ಲ ಏನ ಎಸ್ ಎ ಭವೇ ಬುದ್ಧಿ ಸವಿಜ್ಞಾನೆ ಯಾವ ಜ್ಞಾನದಿಂದ ಒಬ್ಬರಿಗೆ ಮೋಕ್ಷ ಆಗತ್ತೋ ಆ ಜ್ಞಾನ ಅದ್ಯಾವುದು ಒಬ್ಬೊಬ್ಬರಿಗೂ ಒಂದೊಂದು ಬಿಂಬ ರೂಪ ಈಗ ನಿಮ್ಮ ಬಿಂಬ ಜ್ಞಾನ ಅದು ವರ ಹಾಂತಿಟ್ಕೊಳ್ಳೋಣ ಆ ಬಿಂಬ ಪರೋಕ್ಷ ನಿಮಗೆ ಮೋಕ್ಷ ಅದು ನನಗ ಬೇಕಾಗಿಲ್ಲ ನನಗೆ ಬಿಂಬ ಬೇರೆ ಇದೆ ಹಾಗಾಗಿ ಅವರವರ ವೈಯಕ್ತಿಕ ಬಿಂಬ ರೂಪದ ಅಪರೋಕ್ಷ ಜ್ಞಾನವೇ ಅವರ ವೈಯಕ್ತಿಕ ಮೋಕ್ಷಕ್ಕೆ ಸಾಧನ ಅದು ಒಂದೊಂದು ಬೇರೆ ಇದೆ ಅದು ಜನರಲ್ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಅದು ವಿಜ್ಞಾನ ಹೀಗೆ ಎರಡನ್ನೂ ಕೂಡ ತಡೆಗಟ್ಟಿಬಿಡತ್ತೆ ಇದು ಹಾಳು ಮಾಡಿಬಿಡುತ್ತೆ ಮಹಾಪಾಪಿ ಅದಕ್ಕೋಸ್ಕರ ಇಂಥ ಪಾಪ ಹೇತುಮತುವಾದ ಕಾಮಶಬ್ದವನ್ನ ಏನ್ಮಾಡು ಕೊಂದೇ ಹಾಪ ಕೃಷ್ಣನಿಗೆ ಕಂಸನು ಕೊಂದಂತ್ರೂ ಇಷ್ಟು ದೊಡ್ಡಿದೆ ಕಂಸನು ಕೊಂದು ಬಿಟ್ಟಿದ್ದಾನೆ ಮರಣ ಅಂತ ವೈರ ಬಂದು ತಿಂತು ಇಲ್ಲ ಇರೇ ಏನ್ರಿ ಎಲ್ಲಿವರೆಗೆ ವೈರ ಸಾವು ಬರುವ ತನಕ ಸತ್ ನಂತ್ರ ವೈರ ಮಾಡಬಾರ್ದು ಅಂತ ಅಯ್ಯೋ ಕಂಸ ಸತ್ ಬಿಟ್ಟಿದ್ದಾನೆ ಇನ್ನೂ ಕೃಷ್ಣ ವೈರ ಪಡ್ತಾ ಇದ್ದಾನೆ ಇಂತಹ ಹಸುರ ಬಗ್ಗೆ ಸತ್ ತಂತ್ರವು ಕೂಡ ವೈರ ಇಟ್ಕೊಳ್ಳೇ ಇದೆ ಗೊತ್ತಾಯ್ತ ಏನ್ರಿ ವೈರ ಎಲ್ಲುವರೆ ಮಾಡಬೇಕು ಮರಣದ ತನಕ ಅಂತ ಇದೇ ರಾಮನೇ ಹೇಳಿದ್ದು ರಾಮ ಬಂದಾಗ ಸತ್ತಂದ್ರೂ ಏನ್ ಮಾಡ್ತಾನೆ ದ್ವೇಷ ವೈರ ಮಾಡ್ತಾನೆ ಯಾಕೆ ದೋಷದ ಬಗ್ಗೆ ವೈರ ಯಾವಾಗಲೂ ಇಟ್ಕೊಳ್ಬೇಕೇ ವಿನಃ ಮೈತ್ರಿ ಇಲ್ಲದೇ ಇಲ್ಲ ಎಂಬುದು ಅದರ ಅಭಿಪ್ರಾಯ ಸರಿ ಇಷ್ಟ ಆದ ನಂತರ ಈಗ ನಮಗೆ ಆ ನಮ್ಗೆ ಗೊತ್ತಾಯ್ತು ಶತ್ರು ಎಲ್ಲಿ ಅಡಗಿದ್ದಾರೆ ಎಂದು ಗೊತ್ತಾಯಿತು ಅದನ್ನು ನಾಶ ಮಾಡಬೇಕಾದ್ರೆ ಮಹಾಪಾಪಕ್ಕೆ ಸಾಧನವಾದದ್ದು ಹಣನ ಉಪಾಯ ಯಾವುದು ಮೊದಲನೆಯದ್ದು ಇಂದ್ರಿಯ ದೆಹಲ ಇಂದ್ರಿಯ ಅಧಿಷ್ಠಾನ ಅದನ್ನು ವಶ ಮಾಡಿಕೊಂಡ್ರೆ ಶತ್ರುವನ್ನು ಕೊಲ್ಬಹುದು ಈಗ ಸ್ಥಾನವನ್ನು ಅಕ್ಯುಪೈ ಮಾಡ್ಕೊಂಡು ಇಂದ್ರಿಯ ಅದು ಅಡಗು ದ ಹಣ ಶತ್ರು ಕಾಮದ್ದು ಅದನ್ನು ನಾವು ನಿಗ್ರಹ ಮಾಡಿಕೊಂಡೆವು ಆದ್ರೆ ಶತ್ರುವನ್ನು ಇನ್ನು ಹಿಟ್ ಮಾಡಬೇಕು ಶತ್ರುವನ್ನು ಹಡಿಬೇಕು ಹಡಿದಕ್ಕೆ ಶಸ್ತ್ರ ಯಾವುದು ಶತ್ರು ಅಡಗಿದ ಗೊತ್ತಾಯಿತು ಅದನ್ನು ನಾವು ಆಕ್ಯುಪಾಯಿ ಮಾಡ್ಕೊಂಡಾಯ್ತು ಭಯೋತ್ಪಾದಕ ಸಿಕ್ಕಿದ ಅಲ್ಲ ಭಯೋತ್ಪಾದಕನ ಅಡುಗುದಾಣ ಯಾವುದೊಂದು ಗೊತ್ತಾಯ್ತು ಅಷ್ಟೇ ಸಾಲದು ಅವನು ಹಿಟ್ ಮಾಡಲಿಕ್ಕೆ ಶಸ್ತ್ರ ಯಾವುದು ಅದು ಬೇಕು ಅದು ಯಾವುದು ಅದನ್ನು ಕೃಷ್ಣ ನಾಳೆ ಹೇಳ್ತಾನೆ ಆ ಶತ್ರು ಕಾಮಶತ್ರುವನ್ನು ಹಿಟ್ ಮಾಡ್ಬೇಕಾದ್ರೆ ಯಾವ ಶಸ್ತ್ರ ಇಟ್ಕೊಳ್ಬೇಕು ಅಂತ ಅದನ್ನು ನಾಳೆ ನೋಡೋಣ ಅಂತ ಇವತ್ತಿನ ಪನ್ಯಾಸ ಮಾಡ್ಕೊಳ್ಳಿ ಕೃಷ್ಣ ಕೊನೆಯ ದಿನ ನಾವು ಅನೌನ್ಸ್ ಮಾಡಿದ್ವಿ ಸ್ವಾಮಿಗಳು ಆಗೋದ